ಹವತಿದನುಭಾಡ ಮೂಕೂಪಿ ವಗ್ೀ ಜಡಮತಿರ ಜಂನುರ್ಜಾತೆ ಪ್ರಾಂಜಿ ಸಕಲವಚನಚೇತೋ ದೇವೇವತೀ ಸಾ ಮಮವಚಿ ಮಾನಸೆ ನಮಸ್ತು ತಾತ್ವಿವಾ ವಿಷ್ಣುಭಕ್ತಿಪರಾಯ ಧರ್ಮಾರ್ಗೇ ಪ್ರೇರೆಯಂತ ಏವಿ ನೋ ವಿನ್ಯಾಯುಧಾತ್ಯ ಮುನೀನ್ ಶ್ರೀಪಾದಟ್ಸನ್ಮಣೀನ್ ವ್ಯಾಸಾರ್ಯಾನ್ ವ್ಯವಿಧಾಬ್ಜ್ಜುಖರ ಶ್ರೀವಾಜಾನಿ ವಂದೇಹಂಸವರನ್ ರಘುತ್ತಮಗುರು ವೈದ್ಧಾರಾಂ ನಿಧೀನ್ ಶ್ರೀಸತ್ಯವ್ರತರಘಂದ್ರ ಮುನಿ ಸದಬೋಧಸಧ್ಯಾನಪಿಜ್ಞಕರ್ಯೋನ್ ಪಂಚಾಶ್ವರ್ಷಪೂರಕ್ರಮೋದತೀರ್ಥಾರೋ ವಿನ್ಯಸುಧಾರೂಷಿತ್ಸುತಲ್ಪರಣಂಬರಿದ್ರವ್ಯು ಮಾಯಾರಚಿತು ಮೂಢ ಪ್ರಲೋಭಿತುಪೋಗಬುಧ್ಯಾ ಪತಂಗವನ್ನಶ್ಯತಿ ನಷ್ಟೃಷ್ಟಿ ಸ್ತ್ರೀಯರಲ್ಲಿ ನಾನಾ ವಿಧವಾದ ಮಂಚಗಳು ಆಭರಣಗಳು ಬಟ್ಟೆಗಳು ಈ ತರಹದ ದ್ರವ್ಯಗಳು ಪರಮಾತ್ಮನ ಇಚ್ಛೆಯಿಂದ ಮಹಾಲಕ್ಷ್ಮೀದೇವಿ ಹಾಗೂ ಜಡ ಪ್ರಕೃತಿಯಿಂದ ನಿರ್ಮಿತವಾದ ಈ ವಸ್ತುಗಳೇ ನಿಜವಾಗಿ ನನ್ನ ಸುಖಕ್ಕೆ ಸಾಧನ ಎಂಬ ತಪ್ಪು ತಿಳುವಳಿಕೆಯಿಂದ ಇವುಗಳಲ್ಲಿಯೇ ಆಸಕ್ತನಾಗಿ ಉಪಭೋಗ ಬುದ್ಧ್ಯ ಉಪಭೋಗ ಸಾಧನತ್ವ ಬುದ್ಧ್ಯ ಇವುಗಳಿಂದಲೇ ನನಗೆ ಭೋಗ ಸುಖವಾಗುವುದು ಅಂತ ತಿಳಿದು ದೀಪದ ರೂಪಕ್ಕೆ ಮೋಹಿತವಾಗಿ ದೀಪದಲ್ಲಿ ಬಿದ್ದು ಪತಂಗ ಎಂಬ ಹುಳ ಸಾಯುವಂತೆ ಈ ಸಾಂಸಾರಿಕವಾದ ವಿಷಯಗಳ ರೂಪಕ್ಕೆ ಮೋಹಿತನಾಗಿ ಇವುಗಳಲ್ಲಿಯೇ ಆಸಕ್ತನಾಗಿ ತನ್ನ ನಿಜವಾದ ಪರಮಸುಖವನ್ನು ಶಾಶ್ವತವಾಗಿ ಪಡೆಯಬೇಕಾದದ್ದನ್ನು ಪಡೆದುಕೊಳ್ಳದೆ ವಂಚಿತನಾಗ್ತಾನೆ ಹಾಗ ಆಗಬಾರದು ದೀಪದ ಹೊಳದಂತೆ ನಮ್ಮ ಜೀವನ ಆಗಬಾರದು ಯಾವ ಮೋಹಕ್ಕೂ ಬಲಿಯಾಗಿ ನಾವು ಬೆಂಕಿಗೆ ಬೀಳಬಾರದು ಅನ್ನುವುದನ್ನು ನಾನು ಕಲತೆ ಹಾಗೆ ಮುಂದೆ ಹೋಗ್ತಾ ಇರುವಾಗ ಇನ್ನೊಂದು ಹೊಳ ಕಾಣಿಸಿತು ಅದು ದೀಪದ ಹೊಳ ಅಲ್ಲ ರೂಪಮೋಹಕ್ಕೆ ವಶವಾದ ದೀಪದ ಹುಳ ಅಲ್ಲ ಸಂಗ್ರಹ ಬುದ್ಧಿ ಇರುವಂತಹ ಒಂದು ಹೊಳ ಅದು ಜೇನು ಹೊಳ ಆ ಹುಳವು ನನಗೊಂದು ಗುರುವಾಯಿತು ಅದನ್ನು ನೋಡಿ ನಾನು ಕಲತೆ ಅಂದರೆ ಯಾನ್ ಕರ್ಮಾಣಿ ತಾನಿ ಸೇವಿತವ್ಯಾನಿ ಅಂತ ಎಲ್ಲರನ್ನೂ ಗುರುಗಳು ಗುರುಗಳು ಅಂತ ಇದ್ದಾರೆ ಅವಧೂತರು ಅದರಲ್ಲಿ ಕೆಲವರು ಮಾಡಿದ್ದನ್ನು ಮಾಡೋದು ಇನ್ನು ಕೆಲವರು ಮಾಡಿದ ಹಾಗೆ ಮಾಡಬಾರದು ಅಂತ ಕಲತೆ ಎರಡು ರೀತಿಯ ಗುರುಗಳು ಹೀಗಾಗಿ ಈ ಮಧುಕರದಿಂದ ಏನು ಕಲತದ್ದು ಅಂದರೆ ಸ್ತೋಕಂ ಸ್ತೋಕಂ ಗ್ರಸೇತ್ ಗ್ರಾಸಂ ದೇಹೋ ವರ್ತೇತವ ಯಾವತ ಗೃಹ್ ವ್ರಜೇತ್ ಸಮಾತಿಷ್ಠನ್ ವೃತ್ತಿಂ ಮಾಧುಕರಿಂ ಮುನಿಹೀ ಪತಂಗದಂತೆ ಮಾಡಬಾರದು ನಾವು ಅಂತ ತಿಳಿದಿದ್ದ ಈ ಮಧುಕರ ವೃತ್ತಿಯನ್ನು ಮಾಡಬೇಕು ಅಂತ ಕಲತನಂತೆ ಮಧುಕರ ಏನು ಮಾಡುತ್ತದೆ ಹೋಗಿ ವ್ಯವಸ್ಥಿತವಾಗಿ ಒಂದು ಕಡೆಗೆ ಕುಳಿತು ಯಾರಾದರೂ ಅನ್ನ ಹಾಕಿ ಊಟ ಮಾಡ್ತೀನಿ ಅಂತ ಮಾಡೋದಿಲ್ಲ ಅದು ಬೇರೆ ಬೇರೆ ಬೇರೆ ಪುಷ್ಪಗಳಿಗೆ ಹೋಗಿ ಆ ಪುಷ್ಪಗಳಲ್ಲಿರುವ ರಸವನ್ನ ತನಗೆ ಎಷ್ಟು ಬೇಕೋ ಅಷ್ಟನ್ನು ಆಸ್ವಾದನೆ ಮಾಡಿ ಮತ್ತೆ ಮುಂದೆ ಹೋಗ್ತದೆ ಆ ರೀತಿಯಾಗಿ ಮನುಷ್ಯ ಭಿಕ್ಷಾವೃತ್ತಿಯನ್ನು ಮಾಧುಕರಿ ವೃತ್ತಿಯನ್ನು ಆಶ್ರಯಣ ಮಾಡಬೇಕು ಅನ್ನುವುದನ್ನು ನಾನು ಕಲಿತೆ ಮಾಧುಕರಿ ವೃತ್ತಿಯನ್ನು ಆಶ್ರಯ ಮಾಡಿದಾಗಲೂ ಕೂಡ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ತಪ್ಪೆಯಲ್ಲಿ ಅನ್ನ ತೆಗೆದುಕೊಂಡು ತಿನ್ನುವುದಲ್ಲ ಸ್ತೋಕಂ ಸ್ತೋಕಂ ಗ್ರಸೇದ್ ಗ್ರಾಸಂ ಸ್ವಲ್ಪ ಸ್ವಲ್ಪ ಮಾತ್ರ ತುತ್ತನ್ನು ಇಸಿದುಕೊಂಡು ತಿನ್ನಬೇಕು ಒಂದೇ ಮನೆಗೆ ಹೋದಾಗ ತನಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕರೆ ಬಂದುಬಿಡ್ಬೇಕು ತಿರುಗಿ ಎರಡು ಮೂರು ನಾಲ್ಕು ಐದು ಆರು ಏಳು ಮ್ಯಾಕ್ಸಿಮಮ್ ಏಳು ಮನೆಗಳಿಗೆ ಹೋಗಬೇಕು ಆ ಏಳು ಮನೆಗಳಲ್ಲಿ ಎಷ್ಟು ಸಿಗುತ್ತೋ ಅಷ್ಟನ್ನು ತೆಗೆದುಕೊಂಡು ತಿನ್ನಬೇಕು ಅಲ್ಲಿಯೂ ಕೂಡ ಇವತ್ತಿನ ಕಾಲದಲ್ಲಿ ಎಲ್ಲಿಯೋ ಒಬ್ಬರು ಇಬ್ಬರು ಅಲ್ಲಲ್ಲಿ ಕಾಣಿಸೋ ಹಾಗೆಲ್ಲ ಬೇಕಾದಷ್ಟು ಜನ ಸನ್ಯಾಸಿಗಳು ಹೇಗೆ ಬೇಕಾದಷ್ಟು ಜನ ಬ್ರಹ್ಮಚಾರಿಗಳು ಇವತ್ತಿದ್ದಾರೆ ಗೃಹಸ್ಥರಿದ್ದಾರೆ ಹಾಗೆ ಸನ್ಯಾಸಿಗಳು ಬೇಕಾದಷ್ಟು ಜನ ಇದ್ದರು ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ತವಾದ ಮೇಲೆ ಸನ್ಯಾಸಿ ತೆಗೆದುಕೊಳ್ಳುವಂತಹ ಜನ ಬೇರೆ ಸನ್ಯಾಸಿಗಳಿಗೆ ಬೇರೆ ಬ್ರಹ್ಮಚಾರಿಗಳು ಭಿಕ್ಷೆಯನ್ನು ಬೇಡುವವರಲ್ಲ ಆ ಬ್ರಹ್ಮಚಾರಿಗಳಿಗೆ ಸನ್ಯಾಸಿಗಳಿಗೆ ತೊಂದರೆ ಆಗದೇ ಇದ್ದಾಗಿ ಬೇಡಬೇಕು ಮನೆಯೊಳಗೇನೋ ಒಂದಿಷ್ಟು ಮಾಡಿದ್ರು ಜಿಲೇಬಿ ಎಲ್ಲ ನನಗೆ ಹಾಕಿರಿ ಅಂತ ಹಾಕ್ಸ್ಕೊಂಡು ಬಿಟ್ಟರೆ ಮುಂದೆ ಬದರ ಒಂದು ಹೆಂಗತಿ ಹಾಗೆ ಮಾಡಬಾರ್ದನಗೆಷ್ಟು ಬೇಕೋ ಅಷ್ಟಾಕ್ಷಣ ಮುಂದೆ ಹೋಗಬೇಕು ಮುಂದಿನವರದ್ದು ದೃಷ್ಟಿ ಇರಬೇಕು ಸ್ತೋಕಂ ಸ್ತೋಕಂ ಗ್ರಸೇತ್ ಗ್ರಾಸಂ ದೇಹೋವರ್ತೆತ ಯಾವತ ಎಷ್ಟು ತಿಂದರೆ ತನ್ನ ದೇಹ ಬದುಕಬಹುದೋ ಅಷ್ಟನ್ನು ಮಾತ್ರ ತಿನ್ನಬೇಕು ಗೃಹ ಸಮಾತಿಷ್ಠನ್ ವೃತ್ತಿಂ ಮಾಧುಕರಿ ಮುನಿಹಿ ಇಂತಹ ಮಾಧುರಿಕರಿ ವೃತ್ತಿಯನ್ನು ಅನುಷ್ಠಾನ ಮಾಡುವುದಕ್ಕೋಸ್ಕರ ಗೃಹಸ್ಥಾಶ್ರಮದಿಂದ ಹೊರಗೆ ಬಂದು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಥವಾ ಮನೆಯಿಂದ ಹೊರಗೆ ಹೊರಟು ಭಿಕ್ಷೆಯನ್ನ ಪಡೆದು ಬರಬೇಕು ಇದು ಬ್ರಹ್ಮಚಾರಿಗಳಿಗೂ ಸಮಾನ ಇನ್ನೊಂದು ಕಲತೆ ಬೇರೆ ಬೇರೆ ಸದ್ಬ್ರಾಹ್ಮಣರ ಸಜ್ಜನರ ಉತ್ತಮವಾದ ಸದಾಚಾರಿಗಳ ಮನೆಯಲ್ಲಿ ಶ್ರೋತ್ರಿಯರ ಮನೆಯಲ್ಲಿ ಅನ್ನವನ್ನು ಪಡೆಯಬೇಕು ಅನ್ನುವುದು ಒಂದು ಇದರಂತೆ ಜ್ಞಾನವನ್ನು ಕೂಡ ನಾವು ಪಡೆಯಬೇಕು ಕೇವಲ ಈ ಲೌಕಿಕಾನ್ನ ಮಾತ್ರ ಅಲ್ಲ ಜ್ಞಾನಾನ್ನವನ್ನು ಪಡೆಯಬೇಕು ಆ ಜ್ಞಾನವೆಂಬ ಅನ್ನವನ್ನು ಪಡೆಯುವಾಗಲೂ ಕೂಡ ಯಾವುದೋ ಒಂದು ಪುಸ್ತಕ ಹಿಡಿದುಕೊಂಡರೆ ಮುಗ್ದ ಹೇಳ್ತು ಇನ್ನೊಂದು ಪುಸ್ತಕನೇ ನೋಡೋದಿಲ್ಲ ಅನ್ನೋ ಹಾಗಲ್ಲ ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರ ಅನ್ನುವುದು ನಿಜ ವಿಶೇಷವಾದ ಪರಿಶ್ರಮ ಒಂದು ಶಾಸ್ತ್ರದಲ್ಲಿ ಮಾಡಿದರೂ ಕೂಡ ಎಲ್ಲ ಶಾಸ್ತ್ರಗಳಲ್ಲಿ ಇರುವಂತಹ ಸ್ವಲ್ಪ ಸ್ವಲ್ಪ ಆದರೂ ಸಾರವನ್ನು ಗ್ರಹಣ ಮಾಡುವ ಪ್ರಯತ್ನ ಮಾಡಬೇಕು ಹೇಗೆ ಎಲ್ಲ ಹೂವುಗಳಲ್ಲಿರುವ ಮಧುರಸವನ್ನು ಸ್ವಲ್ಪ ಸ್ವಲ್ಪ ಆದರೂ ತಾನು ಪಡೆಯುವ ಪ್ರಯತ್ನವನ್ನು ಮಾಡುತ್ತದೆ ಹಾಗೆ ನಾವು ಎಲ್ಲ ಶಾಸ್ತ್ರಗಳು ಎಲ್ಲ ಶಾಸ್ತ್ರಗಳು ಅಂದರೆ ಅಸತ್ಶಾಸ್ತ್ರಗಳಲ್ಲ ಅಣುಭ್ಯಶ್ಚ ಮಹದಭ್ಯಶ್ಚ ಅಣು ಅಂದರೆ ಸೂತ್ರಗಳು ಬ್ರಹ್ಮಸೂತ್ರಾದಿಗಳು ಅಲ್ಪಾಕ್ಷರ ಇರುವಂತಹ ಬ್ರಹ್ಮಸೂತ್ರಾದಿಗಳು ಪುಟ್ಟ ಪುಟ್ಟ ವಾಕ್ಯಗಳು ಮಹದಭ್ಯಶ್ಚ ವಿಸ್ತೃತವಾದಂತಹ ವೇದಗಳು ಮಹಾಭಾರತ ಪುರಾಣಗಳು ಪಂಚರಾತ್ರಾದಿ ಗ್ರಂಥಗಳು ಈ ತರಹದ ವಿಷ್ಣು ಸಂಬಂಧಿಯಾದ ವಿಷ್ಣು ಪಾರಮ್ಯ ಪ್ರತಿಪಾದಕವಾದಂತಹ ಏನು ಸಚ್ಚಾಸ್ತ್ರಗಳಿವೆ ಋಗ್ವೇ ಯೋಧ ಸಚ್ಛಾಸ್ತ್ರ ಯಾವುದದು ಭಾರತಂ ಪಂಚರಾತ್ರ ಮೂಲರಾಮಾಯಣಂ ತಥ ಋಗಾದ್ಯ ಭಾರತಂಚವ ಪಂಚರಾತ್ರಮಥಾ ಕೆಲಂ ಮೂಲರಾಮಾಯಣಂಚವ ಶಾಸ್ತ್ರಮಿತ್ಯಭಿಧೀಯತೆ ಈ ತರಹದ ಏನು ಶಾಸ್ತ್ರಗಳಿವೆ ಇಂತಹ ಸಚ್ಚಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪುರಾಣಗಳ ಅಧ್ಯಯನವನ್ನು ಮಾಡಬೇಕು ಎಷ್ಟು ಕಥೆಗಳನ್ನು ಹೇಳ್ತಾರೆ ಎಷ್ಟು ತತ್ವಗಳನ್ನು ತಿಳಿಸ್ತಾರೆ ವೇದಗಳು ಬ್ರಾಹ್ಮಣಗಳು ಆರಣ್ಯಕಗಳು ಸ್ಮೃತಿಗ್ರಂಥಗಳು ವೇದಾನುಸಾರಿಯಾದಂತಹ ಮನ್ವಾದಿ ಸ್ಮೃತಿಗ್ರಂಥಗಳು ಅವುಗಳಿಗೆ ವ್ಯಾಖ್ಯಾನ ರೂಪವಾದಂತಹ ಸರ್ವ ಮೂಲ ಟೀಕಾದಿ ಗ್ರಂಥಗಳು ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ತನ್ನ ಶಕ್ತಿಗೆ ಅನುಗುಣವಾಗಿ ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಾರಗ್ರಹಣವನ್ನು ಮಾಡಬೇಕು ಅನ್ನುವುದನ್ನು ನಾನು ಕಲಿತದ್ದು ಆ ಮಧುಕರವನ್ನು ನೋಡಿ ಜೊತೆಗೆ ಇನ್ನೊಂದನ್ನು ಕಲಿತೆ ನೋಡಿ ಒಂದೇ ಉದಾಹರಣೆಯಲ್ಲಿ ಜ್ಞಾನವನ್ನು ಅನೇಕ ಶಾಸ್ತ್ರಗಳಿಂದ ಪಡೆಯಬೇಕು ನಾವು ಅನ್ನವನ್ನು ಅನೇಕ ಜನರಿಗೆ ಭಿಕ್ಷೆ ಬೇಡಿ ಪಡೆಯಬೇಕೆ ಹೊರತು ಅನ್ನಕ್ಕಾಗಿ ಬಹಳ ಪ್ರಯತ್ನವನ್ನು ಬ್ರಹ್ಮಚಾರಿಗಳು ಯತಿಗಳು ಮಾಡಬೇಕಾಗಿಲ್ಲ ಅಂತ ಮೂರನೆಯದಾಗಿ ಈ ಮಧುಕರ ಇದ್ದಂತೆ ಇರಬಾರದು ಅನ್ನೋದನ್ನು ಕಲಿತೆ ಏನು ಅದು ಸಂಗ್ರಹ ಮಾಡೋ ಪ್ರವೃತ್ತಿ ನೋಡಿ ಅದು ಬಹಳ ಒಳ್ಳೆಯದು ಸಂಗ್ರಹ ಅಂದರೆ ಬಹಳ ಜನರ ಕಡೆಗೆ ಹೋಗಿ ತೆಗೆದುಕೊಂಡು ಬರುತ್ತೆ ಎನ್ನುವುದು ಗ್ರಾಹ್ಯ ಆದರೆ ತಂದದ್ದನ್ನು ತಿಂದು ಮುಗಿಸದೆ ಬರೀ ಇಡ್ತದೆ ಜೇನು ತಾನು ಸಂಗ್ರಹ ಮಾಡಿ ಮಾಡಿ ಮಾಡಿ ಇಟ್ಟುಬಿಡ್ತದೆ ಅದು ಮಾತ್ರ ಸರಿಯಲ್ಲ ಯಾಕೆಂದರೆ ಅದು ತನಗೂ ಆಗೋದಿಲ್ಲ ಯಾರೋ ತೊಗೊಂಡು ಹೋಗಿಬಿಡ್ತ ತನಗಂತೂ ಲಾಭ ಇಲ್ಲ ಅದರಿಂದ ಹಾಗಾಗಿ ಬಿಡ್ತದೆ ಸಾಯಂಕನಂ ಶ್ವಸ್ತನಂ ವಾ ನಸಂಗ್ರಹೀತ ಭಿಕ್ಷ ಭಿಕ್ಷಿತಂ ಇವತ್ತು ಬೆಳಿಗ್ಗೆ ಭಿಕ್ಷೆ ಬೇಡಿ ಬಂದಿದ್ದೆ ರಾತ್ರಿ ಊಟಕ್ಕೆ ಸ್ವಲ್ಪ ಇಟ್ಕೊಳ್ಳೋಣ ಅಂತಲ್ಲ ನಾಳಿಗೆ ಇರಲಿ ನಾಡದ್ದಿಗೆ ಇರಲಿ ಅಂತಲ್ಲ ಹಾಗೆ ಇಟ್ಟುಕೊಳ್ಳಬಾರದು ಪಾತ್ರೆ ಬೇರೆ ಇಲ್ಲ ಪಾಣಿ ಪಾತ್ರೋದರಾಮತ್ರ ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡು ಬಂದು ದೊಡ್ಡ ಪಾತ್ರೆಯಲ್ಲಿ ತಂದು ತಂದು ಸುರಿತೇವೆ ದೊಡ್ಡ ತಪ್ಪೇಲಿ ಇರಬಹುದು ಅಥವಾ ಡ್ರಮ್ಮ್ ಇರಬಹುದು ಅದರೊಳಗೆ ತಂದು ಹಾಕೋದು ಇಲ್ಲಿ ಯಾವುದು ಡ್ರಮ್ಮು ದೊಡ್ಡ ಪಾತ್ರೆ ಯಾವುದು ಹೊಟ್ಟೆ ಅದಕ್ಕಿಂತ ದೊಡ್ಡ ಪಾತ್ರೆ ಇಡವೇ ಮನೆಯಲ್ಲಿ ನಿಮ್ಮ ಹೊಟ್ಟೆಯೇ ಒಂದು ದೊಡ್ಡ ಪಾತ್ರೆ ಚಿಕ್ಕ ಪಾತ್ರೆ ಯಾವುದು ಕೈ ಪಾಣಿ ಪಾತ್ರ ಉದರ ಅಮತ್ರ ಪಾಣಿಯೇ ಪಾತ್ರೆ ಉದರವೇ ದೊಡ್ಡ ಪಾತ್ರೆ ಅಂತಹ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ತೆಗೆದುಕೊಂಡು ಬಂದು ಹೊಟ್ಟೆಯಲ್ಲಿ ಹಾಕಿಕೊಂಡ್ಬಿಟ್ರೆ ಮುಗಿದೋಯ್ತು ಮತ್ತು ಸಾಯಂಕಾಲಕ್ಕೆ ನಾಳೆಗೆ ಇದೆಲ್ಲ ಬೇಕಾಗಿಲ್ಲ ಹೀಗೆ ನಾನು ಅದನ್ನು ಕಲಿತೆ ಪಾಣಿಪಾತ್ರೋದರ ಮಾತ್ರ ಹಾ ಸಂಗ್ರಹಿ ಯಾಕೆ ಮಕ್ಷಿಕಾ ಇವ ಸಂಗೃನ್ ಸಹತೇನ ವಿನಶ್ಯತಿ ತಾನು ಬರೀ ಸಂಗ್ರಹ ಮಾಡಿ ಮಾಡಿ ಮಾಡಿ ಮಾಡಿ ಆ ಹೊಳ ಏನಾಗ್ತದೆ ಪಾಪ ತಾನು ಗಳಿಸಿದಂತಹ ಜೇನನ್ನೂ ಕಳೆದುಕೊಳ್ಳುತ್ತದೆ ತನ್ನ ದೇಹವನ್ನೇ ಕಳೆಕೊಳ್ಳುತ್ತದೆ ಜೇನಿನ ಆಶೆಗಾಗಿ ಉರಿ ಹಚ್ಚಿ ಒಳಗಿರುವ ಹೊಳಗಳನ್ನೆಲ್ಲ ಓಡಿಸಿ ಕೊನೆಗೆ ಆ ಜೇನು ಹಿಂಡಿಕೊಂಡು ತೊಗೊಂಡು ಹೋಗಿಬಿಡ್ತಾರಷ್ಟೆ ಹಾಗೆ ನಾವು ವಿಶೇಷವಾಗಿ ಸಂಗ್ರಹ ಬುದ್ಧಿಯನ್ನು ಬಹಳ ಮಾಡಬಾರದು ನಾವು ಹೇಳಿದ ಹಾಗೆ ಇದೆಲ್ಲವನ್ನೂ ನಾವು ಪೂರ್ಣ ಮಟ್ಟದಲ್ಲಿ ಪರಿಪಾಲನೆ ಮಾಡಲಿಕ್ಕಾಗದೇ ಇದ್ದರೂ ಇದರ ಸ್ಥೂಲ ಸಾರಾಂಶವನ್ನಾದರೂ ನಾವು ತಿಳಿಯಬೇಕು ಅತಿಯಾದ ಸಂಗ್ರಹ ಬುದ್ಧಿ ಕೇವಲ ಸಂಗ್ರಹದಲ್ಲಿ ರುಚಿ ಯಾವುದನ್ನು ತನಗಾಗಿಯೂ ಇನ್ನೊಬ್ಬರಿಗಾಗಿಯೂ ಭೋಗವೂ ಇಲ್ಲ ದಾನವೂ ಇಲ್ಲ ಅನ್ನುವ ರೀತಿಯಲ್ಲಿ ಹಾಳು ಮಾಡಿಕೊಳ್ಳದೆ ಎಷ್ಟು ಬೇಕೋ ಅಷ್ಟು ಸಂಗ್ರಹವನ್ನು ಮಾಡಿ ದಾನಧರ್ಮಾದಿಗಳನ್ನು ಮಾಡಿ ವಿಹಿತವಾದ ಮಾರ್ಗದಲ್ಲಿ ಭೋಗವನ್ನು ಮಾಡಿ ತಾನಿರಬೇಕು ಅನ್ನುವ ಇಷ್ಟಾದರೂ ಸ್ಥೂಲ ಸಾರಾಂಶವನ್ನು ನಾವು ಪಾಲನೆ ಮಾಡಿದರೆ ಧನ್ಯರಾಗ್ತೇವೆ ಇನ್ನು ಪದಾಪಿ ಯುವತೀಂ ಭಿಕ್ಷು ನ ಸ್ಪೃಶೇದ್ದಾರವೀಮಿ ಕರೀವ ಬದ್ಧೇತ ಕರಿಣ್ಯ ಅಂಗಸಂಗತಃ ರೂಪಮೋಹಕ್ಕೆ ಬಲಿಯಾಗಿ ದೀಪದ ಹುಳ ನಾಶವಾಗುತ್ತೆ ಹಾಗಿರಬಾರದು ಇನ್ನು ಸ್ಪರ್ಶದ ಮೋಹಕ್ಕೆ ಒಳಗಾಗಿ ಆನೆ ತಾನು ಬಂಧನಕ್ಕೆ ಒಳಗಾಗ್ತದೆ ಹೆಣ್ಣಾನೆ ಗಂಡಾನೆ ಹೆಣ್ಣಾನೆಯ ಸಂಗವನ್ನ ಬಯಸಿ ತಾನು ಬದ್ಧವಾಗ್ತದೆ ಮೇಲೆಲ್ಲ ತಪ್ಪಲು ಹಾಕಿರ್ತಾರೆ ಕೆಳಗೆ ದೊಡ್ಡ ತೆಗ್ಗು ತೋಡಿರ್ತಾರೆ ಆ ಕಡೆಗೆ ಹೆಣ್ಣಾನೆ ನಿಂತಿರ್ತದೆ ಈ ಕಡೆಗೆ ಗಂಡೆ ಅದಕ್ಕೇನು ಗೊತ್ತು ಪಾಪ ಒಳ್ಳೆ ನೆಲ ಇದೆ ಅಂತ ಬಂದುಬಿಡ್ತದೆ ಅಲ್ಲಿ ನೆಲ ಇರೋದಿಲ್ಲ ಸುಮ್ಮನೆ ಸಣ್ಣವಾದ ಬಳ್ಳಿಗಳನ್ನು ಹಾಕಿ ಮೇಲೆಲ್ಲ ಮುಚ್ಚಿಬಿಟ್ಟಿರ್ತಾರೆ ದೊಡ್ಡ ತೆಗ್ಗು ಆನೆ ಬೀಳುವಂತಹ ದೊಡ್ಡ ತಗ್ಗು ಮಾಡಿ ಮೇಲೆ ಬಳ್ಳಿಗಳನ್ನು ಮುಚ್ಚಿರ್ತಾರೆ ಗೊತ್ತಾಗದೆ ಓಡಿ ಬರ್ತದೆ ತಗ್ಗಿನಲ್ಲಿ ಬಹಳ ಕಷ್ಟಪಡ್ತದೆ ಮೇಲೆ ಬರೆಯೋದಕ್ಕೆ ತಲೆಗಟ್ಟಿಸ್ತದೆ ಒದ್ದಾಡ್ತದೆ ಅದರ ಮೊದ ಎಲ್ಲ ಹೋಗಿಬಿಡ್ತದೆ ಶಕ್ತಿಯೆಲ್ಲ ಕ್ರಾಸ ಆಗ್ತದೆ ಹಾಗಾದ ಮೇಲೆ ಅದನ್ನು ವಶ ಮಾಡಿಕೊಂಡು ಮಾವುತರು ತಮ್ಮ ಕೆಲಸಕ್ಕೆ ಉಪಯೋಗಿಸ್ತಾರೆ ಇದು ಸ್ಪರ್ಶದ ಮೋಹಕ್ಕೆ ಸಿಲುಕಿ ಇನ್ನೊಬ್ಬರ ವಶ ಹೋಯಿತು ತನ್ನ ಅಂತಹ ಮಹಾ ಆನೆ ತನ್ನ ಬಲವನ್ನೆಲ್ಲ ಹ್ರಾಸ ಮಾಡಿಕೊಂಡು ಮತ್ತೊಬ್ಬರ ಕೈಗೆ ವಶವಾಗಿ ತನ್ನ ಇಡಿ ಬಾಳನ್ನ ಸವಿಸುವಂತೆ ಮನುಷ್ಯ ಸ್ಪರ್ಶದ ಮೋಹಕ್ಕೆ ಮೋಹಿತನಾದ ಇನ್ನೊಬ್ಬರಿಗೆ ವಶನಾಗಿ ಕ್ರೀಡಾ ಮರ್ಗನಾಗಿ ಹಾಗಿರಬಾರದು ಅಂತ ಆನೆಯಿಂದ ಕಲಿತೆ ಅತೀ ಸಣ್ಣ ಹೊಳವೂ ಒಂದು ಗುರುವಾಯಿತು ದೊಡ್ಡ ಆನೆಯೂ ಗುರುವಾಯಿತು ಈ ಅರ್ಥದಲ್ಲಿಯೂ ಕೂಡ ದೇವರು ಎಲ್ಲಿಯಿದ್ದೂ ನಮಗೆ ಉಪದೇಶ ಮಾಡಬಹುದು ಅಂತನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶುನಿಚೈವ ಶ್ವಪಾಕೇ ಚ ಪಂಡಿತಾಸ್ಸಮದರ್ಶಿನಹ ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಸ್ಸಮದರ್ಶಿನಹ ಹಸ್ತಿನಿ ಈ ಆನೆಯೊಳಗೂ ದೇವರಿದ್ದಾನೆ ದೇವರಿದ್ದು ನೋಡು ಹೀಗೆಲ್ಲ ಆಗುತ್ತೆ ಗೊತ್ತಾಯ್ತಾ ಹೀಗೆಲ್ಲ ಮಾಡಬಾರದು ಅಂತ ಆನೆಯೊಳಗಿದ್ದ ದೇವರು ನಮಗೆ ಹೇಳ್ತಾನೆ ಅನ್ವಯ ಅಥವಾ ವ್ಯತಿರೇಕವನ್ನು ನಾಧಿ ಗಚ್ಚೇತ್ ಸ್ತ್ರೀಯಂ ಪ್ರಾಜ್ಞಃ ಕರ್ಹಿಚಿನ್ ಮೃತ್ಯುಮಾತ್ಮನಃ ಬಲಾಧಿಕೈಸ್ಸಹನ್ನೇತ ಗಜೈರ್ ಅನ್ನೈರ್ಗಜೋ ಯಥ ಅಷ್ಟೇ ಅಲ್ಲ ಈ ಮಾವುತರು ಇವನನ್ನು ವಶದಲ್ಲಿ ಇಟ್ಟುಕೊಳ್ತಾರೆ ಅಂತ ಮಾತ್ರ ಅಲ್ಲ ಆನೆಗಳನ್ನು ಬಲಾಧಿಕ ಒಂದೇ ಹೆಣ್ಣಾನೆಯನ್ನು ಬಯಸಿ ಹತ್ತ ಆ ಎಲ್ಲ ಗಂಡಾನೆಗಳಲ್ಲಿ ಯಾವುದು ಬಲಿಷ್ಠ ಅದು ದುರ್ಬಲವಾದ ಆನೆಯನ್ನು ಸಾಯಿಸಿಬಿಡುತ್ತದೆ ಹಾಗೆ ಒಂದೇ ಒಂದು ವಸ್ತುವನ್ನು ಸ್ತ್ರೀಯನ್ನು ಅಪೇಕ್ಷೆ ಪಡುವ ಹತ್ತು ಜನ ಇದ್ದರೆ ಪ್ರಬಲರಿಂದ ದುರ್ಬಲರು ಹತರಾಗಿ ಹೋಗ್ತಾರೆ ಇನ್ನೊಬ್ಬರಿಗೆ ವಶರಾಗ್ತಾರೆ ಒಂದೇ ಎರಡೇ ಅನೇಕ ಅನಾಹುತಗಳಿವೆ ಆದ್ದರಿಂದ ಆ ಮೋಹಕ್ಕೆ ನಾನು ಬಲಿಯಾಗಬಾರದು ವಿರಕ್ತನಾಗಿರಬೇಕು ಅಂತ ಸನ್ಯಾಸಿಯಾಗಿ ಬಿಟ್ಟೆ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಪದಾಪಿ ಯುವತೀಂ ಭಿಕ್ಷುರ್ ನಸ್ಪೃಶೆ ದಾರವೀಮಿ ಕೈಯಿಂದ ಅಲ್ಲ ಕೈಯಿಂದ ಮುಟ್ಟುವುದು ಅಲ್ಲ ಕಣ್ಣಿನಿಂದ ನೋಡುವುದಲ್ಲ ಕಟ್ಟಿಗೆಯಿಂದ ಮಾಡಿದ ಹೆಣ್ಣಿನ ಒಂದು ಪ್ರತಿಮೆ ಇದ್ದರೂ ಕಾಲಿನಿಂದಲೂ ಅದನ್ನು ಮುಟ್ಟಬಾರದು ಅಂತ ಕಾಮಂದಕ ಹೇಳುವಂತೆ ಸ್ತ್ರೀ ಶಬ್ದೋಪಿ ವಿಕಾರವಾನ್ ಸ್ತ್ರೀ ಎಂಬ ಶಬ್ದವನ್ನೂ ಪ್ರಯೋಗ ಮಾಡದೇ ಇರುವಷ್ಟು ರೀತಿಯಲ್ಲಿ ತಾನು ವಿರಕ್ತನಾದ ವ್ಯಕ್ತಿ ಸ್ತ್ರೀಯರ ಜೊತೆಗೆ ಮಾತನಾಡುವುದಾಗಲಿ ಅವರ ಶಬ್ದಗಳನ್ನು ಕೇಳುವುದಾಗಲಿ ಕಟ್ಟಿಗೆಯ ಪ್ರತಿಮೆಯನ್ನು ನೋಡುವುದು ಮುಟ್ಟುವುದು ಕಾಲಿನಿಂದ ಸ್ಪರ್ಶ ಮಾಡುವುದು ಸರಿಯಲ್ಲ ಅಡ್ಡಬಿದ್ದಿದೆ ಎಂತ ಕಾಲಿನಿಂದ ಒದ್ದು ಹೋಗುವುದು ಅಲ್ಲ ಇನ್ನೊಬ್ಬರಿಗೆ ತೆಗಿ ಇಂತ ಹೇಳಬೇಕೇ ಹೊರತು ತಾನು ಅದನ್ನು ಸ್ಪರ್ಶ ಮಾಡಬಾರದು ಎಂಬುದಾಗಿ ಹೇಳುತ್ತಾರೆ ನದೇಯಂ ನೋಪಭೋಗ್ಯಂಚ ಲುಬ್ಧೈರ್ಯ ದುಃಖ ಸಂಚಿತ ಭುಂಕ್ತೆ ಸ್ವಪಿ ತಚ್ಚಾನೋ ಮಧುಹೇವ ಮಧುಹಾ ಇವ ಅರ್ಥವತ್ ಮಧು ಅಥವಾ ಅರ್ಥವಿನ್ ಮಧು ಅರ್ಥ ಮಧು ಎಲ್ಲ ಪಾಠವನ್ನು ಹಿಡಿದಿದ್ದಾರೆ ಶ್ರೀನಿವಾಸತೀರ್ಥರು ನದೇಯಂ ನೋಪಭೋಗ್ಯಂಚ ಇನ್ನೊಂದು ಇನ್ನೊಬ್ಬ ಮಧುಕರ ಜೇನು ಹುಳದಿಂದ ಏನು ಕಲತೆ ಅಂತ ಹೇಳಿದ ಆ ಜೇನು ತೆಗೆದುಕೊಳ್ಳುವ ವ್ಯಕ್ತಿ ಇದ್ದಾನಲ್ಲ ಅವನನ್ನು ನೋಡಿ ನಾನೇನು ಕಲತೆ ಅಂದರೆ ಓಹೋ ನದೇಯಂ ನೋಪಭೋಗ್ಯಂಚ ಲುಬ್ಧೈರ್ಯ ದುಃಖ ಸಂಚಿತಮುಂಕ್ತೆ ಸ್ವಮಪಿ ತಚ್ಚ ಅನ್ಯ ಹಿಂದೆ ಈ ಮಾತು ಬಂತು ಸೂಕ್ಷ್ಮವಾಗಿ ನೋಡಿ ತನಗೂ ಸಿಗಲಿಲ್ಲ ನದೇಯಂ ನೋಪಭೋಗ್ಯಂಚ ಆ ಹುಳ ಇಷ್ಟು ಗಳಿಸಿತು ತಾನೇನು ತಿನ್ನಲಿಲ್ಲ ಇನ್ನೊಬ್ಬರಿಗೂ ಕೊಡಲಿಲ್ಲ ದುಃಖದಿಂದ ಗಳಿಸಿದಂತಹ ಆ ಜೇನು ಯಾರಿಗಾದರೂ ಸಾಧ್ಯವಿದೆಯಾ ಹೇಳಿ ಆ ಕೆಲಸ ಮಾಡಲಿಕ್ಕೆ ಹೂವನ್ನು ಹಿಂಡಿ ಹೂವಿನೊಳಗಿರುವ ಸುಂದರವಾದ ಬಣ್ಣ ಸ್ಪರ್ಶ ರೂಪ ಹಾಳು ಮಾಡಿ ತಿಕ್ಕಿ ಹೊಲಸು ಮಾಡ್ಬೋದೇ ಹೊರತು ಹೂವಿನ ಯಾವುದೇ ತರಹದ ರೂಪಕ್ಕೂ ಅದರ ವಿಕಸನೆಗೂ ಅದರ ಬಣ್ಣಕ್ಕೂ ಸ್ಪರ್ಶಕ್ಕೂ ಏನೇನೂ ಘಾತ ಮಾಡದೆ ಒಳಗಿನ ರಸವನ್ನು ಮಾತ್ರ ತೆಗೆದುಕೊಂಡು ಹೋಗ್ತದೆ ಹೂವು ಇದ್ದಾಗೆ ಇರ್ತದೆ ಎಂತಹ ಕಲೆಯನ್ನು ದೇವರು ಕೊಟ್ಟಿದ್ದಾನೆ ಆ ಹುಳಕ್ಕೆ ಇಂತಹ ಕಲ ಇದ್ದು ಎಲ್ಲವನ್ನೂ ಸಂಗ್ರಹಿಸಿ ತಾನು ಹಾಳು ಮಾಡಿಕೊಳ್ತದೆ ಲಾಭ ಮಾತ್ರ ಇವನು ಮಾಡಿಕೊಳ್ತಾನೆ ಯಾರು ಜೇನು ತೆಗೆದುಕೊಂಡು ಹೋದ ವ್ಯಕ್ತಿ ಮಾನವ ಹಾಗಾದರೆ ನಾನು ಅದನ್ನು ನೋಡಿ ಕಲಿತದ್ದು ಓಹೋ ಅರ್ಥವಿತ ಇವನು ಅರ್ಥವತ ಸಾರ್ಥಕ ಮಾಡಿಕೊಳ್ತಾನೆ ಅರ್ಥವಿತ ಅದರ ಪ್ರಯೋಜನ ಏನು ಅಂತ ಸರಿಯಾಗಿ ತಿಳಿದವ ತಾನು ಅರ್ಥವತ ಸಾರ್ಥಕವಾಗುವ ರೀತಿಯಲ್ಲಿ ಮಾಡ್ತಾನೆ ಅಂದರೆ ಪಟ್ಟೆ ತುಂಬ ತಿಂತಾನೆ ಆನಂದ ಪಡ್ತಾನೆ ಅರ್ಥ ಕೃತ ಇನ್ನೊಬ್ಬರಿಗೂ ಪ್ರಯೋಜನ ಆಗುವಂತೆ ಮಾಡ್ತಾನೆ ಅರ್ಥಾತ್ ಅದನ್ನು ಮಾರಾಟ ಮಾಡಿ ಬೇರೆಯವರಿಗೆ ಕೊಟ್ಟು ಅದರಿಂದ ತಾನೂ ಸುಖಪಡ್ತಾನೆ ಇನ್ನೊಬ್ಬರು ಸುಖಪಡೋ ಹಾಗೆ ಮಾಡ್ತಾನೆ ಹಾಗಾದರೆ ಇದರೊಳಗೆ ತಿಳಿಯಬೇಕಾದದ್ದು ಮಾರಾಟ ಮಾಡಬೇಕು ಅನ್ನೋದ್ರೊಳಗೆ ತಾತ್ಪರ್ಯ ಅಲ್ಲ ಆ ಜೇನು ಹುಳವನ್ನು ಹೊಡೆದು ಜೇನು ತೆಗೆದುಕೊಳ್ಳುವ ವ್ಯಕ್ತಿ ಹೇಗೆ ಇನ್ನೊಬ್ಬರಿಗೂ ಕೊಟ್ಟು ತಾನೂ ತಿಂದು ಸುಖ ಹಾಗೆ ನಾವೂ ಇನ್ನೊಬ್ಬರಿಗೆ ಕೊಟ್ಟು ನಾವೂ ತಿಂದು ಸುಖಪಡಬೇಕೆ ಪಡಬೇಕೆ ಹೊರತು ಹುಳದಂತೆ ತಾನೂ ತಿನ್ನದೇ ಇನ್ನೊಬ್ಬರಿಗೆ ಕೊಡದೆ ಕೊನೆಗೊಮ್ಮೆ ಹಾಗೆ ಇಟ್ಟು ಸಾಯುವಂತೆ ಆಗಬಾರದು ಅಂತ ನಾನು ಕಲತೆ ಸುದೋಪಾರ್ಜಿತೈರ್ವಿತ್ಯೈ ಆಶಾಸನಾಂ ಗೃಹ ಶಿಶಃ ಮಧುಹೇ ಭಾಗ್ರತೋ ಭುಂಕ್ತೆ ಯತಿ ರು ವೈಗ್ರಹ ಮೇಧಿನಾಂ ಇನ್ನೊಂದನ್ನು ಕಲಿತದ್ದೇನು ಅಂದರೆ ಯತಿ ಇವನು ಯತಿಯಾಗಿ ಇದ್ದ ಕಾರಣ ಹೇಳ್ತಾನೆ ಯತಿಗಳಿಗೆ ಗೃಹಸ್ಥಾಶ್ರಮಿಗಳ ಮನೆಗೆ ಹೋಗಿ ಅನ್ನವನ್ನು ಮೊದಲು ತಿನ್ನುವಂತಹ ಒಂದು ಅಧಿಕಾರ ಇದೆ ಅವ್ರ ಮನೆಯಲ್ಲಿ ಅಡುಗೆ ಮಾಡಿದರೆ ಹೋಗಿ ಮೊದಲೇ ತಿಂದುಬಿಡ್ಬೋದು ಅವರಿಗೆ ಹೋಗಿ ಭಿಕ್ಷೆಯನ್ನು ಬಿಡಿ ಇನ್ನೂ ಅವರು ಊಟ ಆಗಿಲ್ಲ ಊಟ ಆಗಲಿ ಅಂತ ಕಾಯಬೇಕಾಗಿಲ್ಲ ಯತಿ ಅಷ್ಟೇ ಅಲ್ಲ ಬ್ರಹ್ಮಚಾರಿಯೂ ಅಷ್ಟೇ ಯತಿಷ್ಠ ಬ್ರಹ್ಮಚಾರಿಚ ಪಕ್ವಾನ್ನ ಸ್ವಾಮಿನವ್ ಉಭವು ಅಡುಗೆ ಆಯಿತು ಅಂದರೆ ಅದರ ಮೇಲೆ ಇವರಿಗೆ ಅಧಿಕಾರ ಬಂದೋಯಿತು ಬ್ರಹ್ಮಚಾರಿಗಳಿಗೆ ಯತಿಗಳಿಗೆ ನಾವು ಮದುವೆ ಮಾಡ್ಕೊಳ್ಳೋದೇ ಇದ್ರೆ ಚಲೋ ಇರ್ತಿತ್ತು ಅಂತೀರಿ ಕಾಣಿಸ್ತದೆಲ್ಲರು ನೋಡ್ರಿ ವಿಚಾರ ಮಾಡ್ರಿ ಯಥಿಷ್ಠ ಬ್ರಹ್ಮಚಾರಿ ಈಚ ಪಕ್ವಾನ್ನ ಸ್ವಾಮಿನವೂ ಉಭವು ಪಕ್ವಾನ್ನದ ಮೇಲೆ ಅವರಿಗೆ ಸ್ವಾಮಿತ್ವ ಇದೆ ಅವ್ರು ಹೋಗಿ ಕೇಳಬಹುದು ಸೊ ಸಾಕಾಗದೇ ಇದ್ದರೆ ಮತ್ತೊಮ್ಮೆ ಅಡುಗೆ ಮಾಡ್ಕೊಳ್ಳಿ ನಮಗೇನು ಸಂಬಂಧ ನಮಗೆ ಹಾಕಿರಿ ಅಂತ ಹೇಳ್ಬೋದು ಅಧಿಕಾರದಿಂದ ಹೇಳಬಹುದು ಅದಕ್ಕೆ ಹೇಳ್ತಾರೆ ಶ್ರೀನಿವಾಸ ತೀರ್ಥರಂತಾರೆ ಗೃಹಾಂಗತ್ವ ಗೃಹಸ್ಥಾನಾಂ ಅವಿಚಾರ್ಯ ಬಲಾಬಲೆ ಅವನ ಶಕ್ತಿ ಎಷ್ಟು ಯಾಕಂದರೆ ಇವನೇನು ತಪ್ಪೆಲೆ ಅನ್ನ ತಿಂತಾನೆ ಏನೋ ತಿಂತಾನೆ ಅದಕ್ಕೆ ವಿಚಾರ ಮಾಡಬೇಕಾಗಿದೆ ಗೃಹಾಂಗತ್ವ ಗೃಹಸ್ಥಾನಾಂ ಅವಿಚಾರ್ಯ ಬಲಾಬಲೆ ನಾರಾಯಣ ಪಂಡಿತಾಚಾರ್ಯರ ಯೋಗ ದೀಪಿಕಾ ಪ್ರಮಾಣವಾಗಿ ಕೊಡುತ್ತಾರೆ ಶ್ರೀನಿವಾಸ ತೀರ್ಥರು ಯತಿರ್ಭುಂಜೀತ ತೇನ ಮಧುಘ್ನವತ್ ಭಾಗವತದಲ್ಲಿ ಹೇಳಿದ ಮಾತನ್ನೇ ಯೋಗದೀಪಿಕಾಚಾರ್ಯರು ತಮ್ಮ ಗ್ರಂಥದಲ್ಲಿ ತಿಳಿಸ್ತಾರೆ ನಾರಾಯಣ ಪಂಡಿತಾಚಾರ್ಯರು ಅಲ್ಲ ಅವರ ಅವರ ಅವರ ಯೋಗ್ಯತೆ ಶಕ್ತಿ ಇರುತ್ತೋ ಇಲ್ಲವೋ ವಿಚಾರ ಮಾಡದೆ ಇವನ್ ಹೋಗಿ ಊಟಕ್ಕೆ ಹಾಕ್ರಿ ಅಂತ ಕೂತರೆ ಇವನಿಗೆ ಪಾಪ ಬರಲ್ವಾ ಯತಿಗೆ ಪಾಪ ಇಲ್ಲ ಬ್ರಹ್ಮಚಾರಿಗೆ ಪಾಪ ಇಲ್ಲ ಆದ್ದರಿಂದ ಅರ್ಥವಿತ್ತ ಏತತ್ ಸಮೀಪೆ ವಿತ್ತಮಸ್ತಿ ಜಾನನ್ ಅನ್ಯ ಅಗ್ರತೋ ಗೃಹಮೇಧಿ ಭೋಜನಾ ಪೂರ್ವಂ ಅಯಂ ಭಿಕ್ಷಾರ್ಥ ಆಗತಃ ಯತಿ ತದನ್ನಂ ಭುಂಕ್ತೆ ತದೀಯ ಶಕ್ತಿ ನ ವಿಚಾರಯತಿ ಈ ರೀತಿಯಾಗಿ ಯತಿಗಳು ಬ್ರಹ್ಮಚಾರಿಗಳು ಯೋಗ್ಯರಾದ ಸದಾಚಾರಿಗಳಾದ ಶುದ್ಧರಾದ ಸದ್ಗೃಹಸ್ಥರ ಮನೆಯಲ್ಲಿ ಹೋಗಿ ಭಿಕ್ಷೆಯನ್ನು ಬೇಡಿ ಅವಶ್ಯವಾಗಿ ಅನ್ನವನ್ನು ಸ್ವೀಕರಿಸಿ ತಾವು ಬರಬಹುದು ಆಮೇಲೆ ಆ ಗೃಹಸ್ಥರು ಊಟವನ್ನು ಮಾಡ್ತಾರೆ ವೈಷ್ವದೇವ ಕಾಯೋದು ವೈಷ್ವದೇವ ಆಯಿತು ಅಂದರೆ ಹಾಕೋ ಅನ್ನವನ್ನು ಅಂತೇಳಿ ಕೊಡೋದಿಲ್ಲ ಅಂದರೆ ಮುಂದೆ ಹೋಗೋದು ಆದರೆ ಕೇಳೋ ಅಧಿಕಾರ ಇದೆ ಕೇಳಬೇಕೋ ಬೇಡೋ ಅಂತ ವಿಚಾರ ಮಾಡಬೇಕಾಗಿಲ್ಲ ಒಬ್ಬ ಹೇಳಿದ್ನಂತೆ ಭಿಕ್ಷಕ ಹೋದ ಹೋದ ತಕ್ಷಣ ಹಾಕಲಿಲ್ಲ ನೋಡಿರಿ ಹಾಕದೇ ಇದ್ರೆ ನಾನು ಏನು ಮಾಡ್ತೀನಿ ನೋಡಿರಿ ಮತ್ತೆ ಸರಿಯಾಗ್ಲಿಕ್ಕಿಲ್ಲ ಪರಿಸ್ಥಿತಿ ಏನು ಮಾಡ್ತಿದ್ದೆ ನೋಡಿರಿ ಮತ್ತೆ ಏನು ಮಾಡ್ತೀನಿ ಅಂತ ಹಿಂದಿನ ಮನೆಯಲ್ಲಿ ಏನಾಗಿದೆಯೋ ಅದೇ ನಿಮಗೂ ಆಗ್ತಿದೆ ಪರಿಸ್ಥಿತಿ ಗಾಬರಿ ಆದ್ರವರು ಏನು ಮಾಡಿದೆಪ್ಪ ಹಿಂದಿನ ಮನೆಯೊಳಗೆ ಏನಿಲ್ಲ ಅವರು ಹೀಗೆ ನಿಮ್ಮ ಹಾಗೆ ಹಾಕೋದಿಲ್ಲ ಅಂದರೂ ಬಿಟ್ಟಿಲ್ಲಿ ಬಂದುಬಿಟ್ಟೆ ನೀವು ಹಾಕೋದಿಲ್ಲ ಅಂದರೂ ಬಿಟ್ಟು ಮುಂದೆ ಹೋಗ್ತಾರೆ ಮತ್ತು ಇದಕ್ಕೂ ಹೆಚ್ಚಿಗೆ ಭಿಕ್ಷುಕ ಏನು ಮಾಡಬೇಕು ಪಾಪ ಅಷ್ಟೇ ಆದರೆ ಇಲ್ಲಿ ಪಾಪವೂ ಬರ್ತದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು ಗ್ರಾಮ್ಯ ಗೀತಮ್ ನ ಶೃಣಯಾತ್ ಯತಿರ್ವನಚರಃ ಕ್ವಚಿತ ಶಿಕ್ಷೆಹಂ ಇದು ಪ್ರಾಚೀನ ಕಾಲದಲ್ಲಿತ್ತು ಮಧ್ಯಯುಗದಲ್ಲಿ ಸದಾಚಾರಿಗಳಾದ ಗೃಹಸ್ಥರು ಕಡಿಮೆಯಾದಾಗ ಅಷ್ಟು ಶುದ್ಧವಾದ ರೀತಿಯಲ್ಲಿ ಅನ್ನವನ್ನ ಪಕ್ವ ಮಾಡುವಂತಹ ವಾತಾವರಣ ಮನೆಯಲ್ಲಿ ಇಲ್ಲದೇ ಇದ್ದಾಗ ವಿಶೇಷವಾದ ಆಧಾರ ಗೌರವಗಳಿಂದ ಕೊಡದೇ ಇರುವ ಪ್ರಸಂಗ ಬಂದಾಗ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಮನೆ ಹೋಗಿ ಈ ಭಿಕ್ಷೆಯನ್ನು ಬೇಡುವ ಪರಿಸ್ಥಿತಿ ಇವತ್ತಿನ ಕಲಿಯುಗದಲ್ಲಿ ಇನ್ನು ಮುಂದೆ ಬಹಳ ನಡೆಯಲಿಕ್ಕಿಲ್ಲ ಅಂತ ಹೇಳಿ ಇದ್ದಲ್ಲಿಯೇ ಬಂದು ಯಾವ ಸದ್ಗೃಹಸ್ಥರು ಉತ್ತಮವಾದ ರೀತಿಯಲ್ಲಿ ಆಮಾನ್ನವನ್ನು ಅಕ್ಕಿ ಬೇಳೆ ಇತ್ಯಾದಿಗಳನ್ನು ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡಿ ಅದರಿಂದ ಮಠದಲ್ಲಿಯೇ ಪವಿತ್ರವಾದ ಅನ್ನವನ್ನು ಮಾಡಿಸಿ ಸೀತಾದೇವಿಗೆ ಭಿಕ್ಷೆಯನ್ನು ಬೇಡಿ ಅವಳೆ ಜಗತ್ತಿಗೆ ತಾಯಿಯಾದವಳು ರಾಮದೇವರೇ ದೊಡ್ಡ ಗೃಹಸ್ಥ ಅವನಿಗಿಂತ ದೊಡ್ಡ ಗೃಹಸ್ಥರು ಯಾರು ಅಂತ ರಾಮದೇವರು ಸೀತಾದೇವಿ ಇರದೆ ಮನೆ ಸೀತಾದೇವಿಗೆ ಭಿಕ್ಷೆಯನ್ನು ಬೇಡಿ ಅನ್ನವನ್ನು ಸ್ವೀಕಾರವನ್ನು ಮಾಡುವ ಪದ್ಧತಿಯನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಂದ ಮುಂದೆ ನಡೆದು ಬಂದದ್ದನ್ನು ನಾವು ಕಾಣುತ್ತೇವೆ ಮೊದಲು ರಘುನಾಥ ತೀರ್ಥರು ರಘುವರಿಯರು ಆ ಕಾಲದಲ್ಲೆಲ್ಲ ಸ್ವತಃ ಹೋಗ್ತಾಯಿದ್ರು ಕೆಲವೊಮ್ಮೆ ತಮ್ಮ ಶಿಷ್ಯರನ್ನು ಕಳಿಸ್ತಾ ಇದ್ದರು ಆ ಶಿಷ್ಯರು ತಂದ ಭಿಕ್ಷಾಂಡವನ್ನು ಸ್ವೀಕಾರ ಮಾಡುವ ಪದ್ಧತಿ ಅಲ್ಲಿಯವರೆಗೆ ಇತ್ತು ಗ್ರಾಮ್ಯ ಗೀತಂ ನ ಶೃಣಯಾತ್ ಯತಿರ್ವನಚರಃ ಕ್ವಚಿತ ಶಿಕ್ಷೆ ಹರಿಣಾತ್ ಬದ್ಧಾತ್ ಮೃಗಜೋರ್ಗೀತ ಮೋಹಿತಾತ್ ಇನ್ನು ಶ್ರೋತ್ರೇಂದ್ರಿಯ ಶಬ್ದದ ಮೋಹಕ್ಕೂ ಮನುಷ್ಯ ಬಲಿಯಾಗಬಾರದು ಸ್ಪರ್ಶ ಮೋಹಕ್ಕೆ ಬಲಿಯಾಗಬಾರದು ಅಂತ ಹೇಳಿದರು ರೂಪಮೋಹಕ್ಕೆ ಬಲಿಯಾಗಬಾರದು ಅಂತ ಹೇಳಿದರು ಶಬ್ದ ಗ್ರಾಮ್ಯ ಗೀತ ಏನೋ ಯಾರ್ಯಾರೋ ಮಾನವರ ವರ್ಣನೆಯನ್ನು ಮಾಡುವಂತಹ ಗಂಡು ಹೆಣ್ಣಿನ ಲೀಲೆಗಳನ್ನು ವರ್ಣನೆ ಮಾಡುವ ಹಾಡುಗಳು ಭಗವಂತನ ಯಾವುದೇ ಮಹಿಮೆಯನ್ನು ತಿಳಿಸದೇ ಇರತಕ್ಕಂತಹ ಲೌಕಿಕವಾದ ಗೀತಗಳನ್ನು ಕೇಳಲೇಬಾರದು ಯತಿ ಯತಿ ಅಂದರೆ ಸನ್ಯಾಸಿಯಂತೂ ಅರ್ಥ ಯಾವುದೇ ಇಂದ್ರಿಯ ನಿಗ್ರಹವನ್ನು ಮಾಡಬೇಕೆಂಬ ಅಪೇಕ್ಷೆ ಇರುವಂತಹ ಪ್ರಯತ್ನ ಮಾಡುವ ವ್ಯಕ್ತಿ ಇದ್ದಾನಲ್ಲ ಮೋಕ್ಷ ಸಾಧನೆಯನ್ನು ಮಾಡುವುದಕ್ಕೆ ಅಂತಹ ಪ್ರಯತ್ನಶೀಲನಾದ ಯಾವ ವ್ಯಕ್ತಿಯು ಗ್ರಾಮ್ಯ ಗೀತಗಳನ್ನು ಕೇಳಿ ತನ್ನ ಕಿವಿಗಳನ್ನು ಅಪವಿತ್ರ ಮಾಡಬಾರದು ಶಿಕ್ಷೆ ಹರಿಣಾತ್ ಬದ್ಧ ಒಂದು ಜಿಂಕೆಯನ್ನು ನೋಡಿ ನಾನಿದನ್ನು ಕಲಿತೆ ಪಾಪ ಜಿಂಕೆ ಸ್ತೋಕಮುರುವ್ಯಾಂ ಪ್ರಯಾತಿ ಅಂತಹ ವೇಗ ಭೂಮಿಯ ಮೇಲೆ ಸುಮ್ಮನೆ ಇರುತ್ತೆ ಅಂದರೆ ಇರುತ್ತೆ ಅದೇ ಪಕ್ಷಿ ಇದ್ದಾಗೇನೆ ಅದು ಯಾವಾಗಲೂ ಇಲ್ಲಿ ಒಂದು ಒಂದು ಹೆಜ್ಜೆ ಇಟ್ಟಿದೆ ಅಂದರೆ ಅಷ್ಟು ದೂರ ಜಗದಿರುತ್ತದೆ ಅಂತಹ ವೇಗ ಇದ್ದರೂ ಮೋಹ ಯಾವುದೋ ಗೀತವನ್ನು ಕೇಳ್ತಾ ಧ್ವನಿಯನ್ನು ಕೇಳ್ತಾ ಒಂದು ಕಡೆಗೆ ನಿಂತಿದೆ ಬಾಣ ಬಿಟ್ಟ ಬೇಡರವನು ಜಿಂಕೆಯನ್ನು ಕೊಂದು ಮಾಂಸವನ್ನು ತೆಗೆದುಕೊಂಡು ಹೋಗಿಬಿಟ್ಟ ಅಷ್ಟೇ ಅದನ್ನು ನೋಡಿ ನಾನು ಕಲಿತೆ ನಾವು ಈ ಗ್ರಾಮ್ಯ ಗೀತಗಳನ್ನು ಆ ಚಿತ್ರಗೀತೆಗಳನ್ನು ಕೇಳ್ತಾ ಕೇಳ್ತಾ ಇದರೊಳಗೇ ಕಾಲ ಕಳೆದರೆ ಯಾವಾಗ ಮೃತ್ಯು ನಮಗೆ ಬಾಣವನ್ನು ಬಿಟ್ಟು ಆಯುಷ್ಯವನ್ನು ಹರಣ ಮಾಡ್ತಾನೆ ನಮ್ಮ ಜನ್ಮ ಹಾಳಾಗಿ ಹೋಗ್ತದೆ ಗೊತ್ತಿಲ್ಲ ಆಯಿತು ಈಗೆಲ್ಲ ಕೇಳೋಣ ಯಾವಾಗೋ ಒಂದು ಸಲ ಇದೆಲ್ಲ ಮುಗೀಲಿ ಈ ಆಕರ್ಷಣೆಯೆಲ್ಲ ಮುಗಿದ ಮೇಲೆ ಆಮೇಲೆ ಶಾಸ್ತ್ರ ಕೇಳಲಿಕ್ಕೆ ಹೋಗೋಣ ಅಂದರೆ ಅಷ್ಟೊತ್ತಿಗೆ ಆಯುಷ್ಯನೂ ಮುಗಿದು ಹೋಗಿರ್ತು ಆದ್ದರಿಂದ ಗ್ರಾಮ್ಯ ಗೀತೆಗಳಲ್ಲಿ ಆಸಕ್ತನಾಗಬಾರದು ಅನ್ನುವುದನ್ನು ನಾನು ಕಲಿತೆ ಶಿಕ್ಷೆ ಹಂ ಬದ್ಧಾತ್ ಮೃಗಯೋರ್ಗೀತ ಮೋಹಿತಾತ್ ನೃತ್ಯವಾತ್ರಗೀತಾ ಜುಷನ್ ಗ್ರಾಮ್ಯಾ ಯೋಷಿತಾಂ ಆಸಾಂ ಕ್ರೀಡನಕಾಂಧ ಸ್ಯಾತ್ ಋಷ್ಯ ಶೃಂಗೋ ಮುನಿರಥ ನೃತ್ಯ ವಾದಿತ್ರ ಗೀತ ವಾದ್ಯಗಳು ನರ್ತನೆ ಹಾಡುಗಳು ಗ್ರಾಮ್ಯವಾದಂತಹ ಈ ಎಲ್ಲ ಹೆಣ್ಣುಮಕ್ಕಳ ನಾನಾ ವಿಧವಾದ ನೃತ್ಯಾದಿಗಳನ್ನು ಎಂದಿಗೂ ನೋಡಬಾರದು ಕೇಳಬಾರದು ಹೆಣ್ಣುಮಕ್ಕಳ ಹಾಡನ್ನು ಕೇಳುವುದಲ್ಲ ವಾದ್ಯಗಳನ್ನು ಬಾರಿಸುವುದನ್ನು ನೋಡುವುದಲ್ಲ ನರ್ತನವನ್ನು ನೋಡಬಾರದು ನೋಡಿದರೆ ಆಸಾಂ ಕ್ರೀಡನ ಅವರ ಆಟಿಕೆಯ ಸಾಮಾನದ ಹಾಗೆ ಆಗ್ತಾನೆ ಜೊತೆಗೆ ಕುರುಡನಾಗ್ತಾನೆ ತತ್ವಜ್ಞಾನ ಇಲ್ಲದೇ ಇದ್ದ ಹಾಗೆ ಮೋಹಿತನಾಗಿ ಬಿಡ್ತಾನೆ ಎಂತಹ ಮುನಿ ಋಷ್ಯಶೃಂಗ ಅಂದರೆ ಮಹಾತಪಸ್ವಿ ಆದರೆ ಅಂತಹ ತಪಸ್ವಿಯನ್ನು ಕೂಡ ಅವನಿಗೆ ಹೆಣ್ಣು ಅಂತನೋ ಒಂದು ಜಾತಿ ಇದೆ ಅಂತ ಗೊತ್ತು ಮಾಡಿದ್ದಿಲ್ಲ ಅವರ ಅಪ್ಪ ವಿಭಾಂಡಕ ಮುನಿ ಆ ರೀತಿ ಬೆಳೆಸಿದ್ರು ಬರೀ ಆಶ್ರಮದಲ್ಲಿ ಬೆಳೆಸಿದ್ರು ಇರೋದೇ ಒಂದು ಜಾತಿ ಮಾನವರು ಪುರುಷರು ಋಷಿಗಳು ಅಷ್ಟೇ ಅದರೊಳಗೂ ಮತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಅವನಿಗೆ ಋಷಿಗಳು ಅಷ್ಟೇ ಋಷಿಮುನಿಗಳ ಮಧ್ಯದಲ್ಲಿಯೇ ಬೆಳೆದ ಇದಲ್ಲ ಅಂದರೆ ಇನ್ನೇನೋ ಪಶು ಪ್ರಾಣಿ ಇದನ್ನೇ ನೋಡಿದ್ದವನು ಅಂಥವನಿಗೆ ಈ ತರಹದ ಸ್ತ್ರೀಯರ ದರ್ಶನ ಆದಾಗ ಋಷಿಗಳೂ ಮೊದಲು ತಿಳಿತಾನೆ ಕೊನೆಗೆ ಕ್ರಮವಾಗಿ ಮೋಹಿತನಾಗಿ ಅವನು ಯಾವ ರೀತಿಯಾಗಿ ತನ್ನದೇ ಆದಂತಹ ನಿಯಮವನ್ನು ಬಿಡಬೇಕಾಯಿತೋ ಅವನೇನು ಭ್ರಷ್ಟನಾಗಲಿಲ್ಲ ಆದರೆ ಅಂತೂ ತನ್ನ ನಿಯಮವನ್ನು ಬಿಟ್ಟು ಅವನು ಪಟ್ಟಣಕ್ಕೆ ಸೇರುವಂತಹ ಪ್ರಸಂಗ ಬಂತು ಅವನು ಬಂದರೆ ಸುವೃಷ್ಟಿಯಾಗ್ತದೆ ಅಂತನ್ನೋದಕ್ಕೋಸ್ಕರ ಅವನನ್ನು ಕರೆತರೋದು ಹೇಗೆ ಆಶ್ರಮ ಬಿಟ್ಟು ಹೊರಗೆ ಬರೋದಿಲ್ಲ ಈ ಉಪಾಯವನ್ನು ಮಾಡಿ ಅವನನ್ನು ಕರೆಸ್ತಾರೆ ಅನ್ನುವ ಮಾತನ್ನು ನಾವು ಕೇಳ್ತೇವೆ ಶಾಂತ ಅನ್ನುವಳನ್ನು ಕೊಟ್ಟು ಮದುವೆ ಮಾಡ್ತಾರೆ ಇತ್ಯಾದಿಯಾಗಿ ಬರ್ತದೆ ಅದನ್ನು ನಾನು ಕಲತೆ ಆ ರೀತಿಯಾಗಿ ಎಂತಹ ತಪಸ್ವಿಯಾದರೂ ಮೋಹಿತನಾಗಿ ಹೋಗುವಂತಹ ಪ್ರಸಂಗ ಬರ್ತದೆ ಅದಕ್ಕಾಗಿ ಹಾಡು ಅದೆಲ್ಲಕ್ಕೆ ಕಾರಣ ಅವರು ಮಾಡುವ ನೃತ್ಯ ಗೀತ ನೋಡಿ ಅವರು ಮೋಹಿತರಾದದ್ದು ಹಾಗಾದರೆ ಆ ತರಹದ ನೃತ್ಯಗೀತಾದಿಗಳನ್ನು ನೋಡಲೇಬಾರದು ಅಂತ ಕಲಿತೆ ಜಿಂಕೆಯಿಂದ ಕಲಿಯುವಂತಹ ಪ್ರಸಂಗದಲ್ಲಿ ಋಷ್ಯಶೃಂಗನ ಕಥೆಯನ್ನು ಯಾಕೆ ಹೇಳಿದರು ಅಂದರೆ ಇವನೂ ಜಿಂಕೆಯಿಂದ ಜನಿಸಿದವ ಆ ಸಾಲಿಗೆ ಸೇರಿದವ ಅನ್ನುವುದಕ್ಕೆ ಅವನ ಕಥೆಯನ್ನು ಹೇಳಿದ್ದಾರೆ ಅಂತ ವ್ಯಾಖ್ಯಾನಕಾರರಂತಾರೆ ಋಷ್ಯಶೃಂಗಸ್ಯ ಹರಿಣ್ಯಂಜಾತತ್ವೇನ ಎಂಬುದಾಗಿ ಹೇಳ್ತಾರೆ ಹತತ್ವಾದಂತಾಗಿದೆ ಅದು ಹರಿಣತ್ವಾಂತಿದ್ದರೆ ಒಳ್ಳೆಯದು ಋಷ್ಯಶೃಂಗ್ಯ ಹರಿಣ್ಯಾಂಜಾತ ಹರಿಣತ್ವಾ ತಸ್ ಶಿಕ್ಷಿತ ಮುಚ್ಚತೆ ಆಮೇಲೆ ಜಿಹ್ವಯಾಥ ಪ್ರಮಿನ್ಯ ಜನೋ ರಸವಿಮೋಹಿತ ಮೃತ್ಯು ರಕ್ಷತಿ ಅತತ್ಬ್ಧಿ ಮೀನಸ್ತು ಬಡಿಷೈರ್ಯಥ ಇನ್ನು ನಾಲಿಗೆ ರಸನೆಂದ್ರಿಯದ ಮಾಡಬೇಕು ಒಂದು ಚೂಪಾದ ಮಳಿ ಸ್ವಲ್ಪ ಡೊಂಕಾಗಿರುತ್ತದೆ ಆ ಮಳಿಗೆ ಮಾಂಸದ ಸ್ವಲ್ಪ ತುಂಡನ್ನ ಜೋಡಿಸಿ ಹಾಕ್ತಾನೆ ಮೀನುಗಾರ ಆ ಮಾಂಸ ತಿನ್ನಬೇಕು ಅಂತ ಪಾಪ ಬರ್ತದೆ ಮೀನ ಆ ಮಳಿಗೆ ತನ್ನ ನಾಲಿಗೆ ಸಿಕ್ಕು ಸತ್ತು ಹೋಗಿಬಿಡ್ತದೆ ಆ ರಸ ರಸನೇಂದ್ರಿಯದ ಮೋಹ ರಸದ ಮೋಹ ತಿನ್ನಬೇಕು ಅನ್ನುವ ಆಶೆಯಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರದು ಯಾವುದು ಚಿಂದ್ರಹಿತ ಯಾವುದು ಚಿಂದ್ರಹಿತ ಈ ವಿಚಾರನೇ ಇಲ್ಲದೆ ರುಚಿಯಾಗಿದೆ ತಿನ್ನಬೇಕು ಇಷ್ಟೇ ಪ್ರವೃತ್ತಿ ಮನುಷ್ಯನಲ್ಲಿದ್ದರೆ ಆ ಮೀನಗಾರನ ಬಲಿಗೆ ಸಿಕ್ಕು ಮೀನುಗಳು ಸಾಯುವಂತೆ ನಾವು ಕೂಡ ನಿಷಿದ್ಧವಾದ ಭಕ್ಷಣವನ್ನು ಮಾಡಿ ನಮ್ಮ ಸಾಧನೆಯನ್ನು ಹಾಳು ಮಾಡಿಕೊಂಡು ನರಕಾದಿಗಳನ್ನು ಹೊಂದುವಂತಹ ಪ್ರಸಂಗ ಬರ್ತದೆ ಅದಕ್ಕಾಗಿ ರಸದಲ್ಲಿ ಆಸಕ್ತರಾಗಬಾರದು ಅಂತ ನಾನು ಕಲಿತೆ ಇಂದ್ರಿಯಾಣಿ ಜಯಂತ್ಯಶು ನಿರಾಹಾರ ಮನೀಷಿಣ ವರ್ಜಯಿತ್ವಾ ರಸನಾಂ ಅಸೌ ರಸೇಹಿ ವರ್ಧತೆ ನೋಡಿ ಉಳದ ಇಂದ್ರಿಯಗಳ ನಿಗ್ರಹ ಬಹಳ ಸುಲಭ ಏನೋ ನೋಡಬೇಡಪ್ಪ ಅಂದರೆ ಸುಮ್ಮನೆ ಕಣ್ಮು ಚುಂಡ್ ಕೂಡ್ಬೋದು ಕೇಳಬೇಡ ಅಂದರೆ ಬಿಡಬಹುದು ವಾಸನೆ ನೋಡಬೇಡ ಅಂದರೆ ಬಿಡಬೋದು ಮುಟ್ಟಬೇಡ ಅಂದರೆ ಬಿಡಬಹುದು ಆದರೆ ತಿನ್ನಬೇಡ ಅಂದರೆ ತಿನ್ನದೇ ಇರೋದು ಮಾತ್ರ ಬಹಳ ಕಷ್ಟ ಉಳದ ಎಲ್ಲ ಇಂದ್ರಿಯಗಳ ನಿಗ್ರಹವನ್ನು ಮಾಡಿದಂಥವರಿಗೂ ಕೂಡ ರಸನೇಂದ್ರಿಯದ ನಿಗ್ರಹ ಮಾಡುವುದು ಕಷ್ಟ ಆಹಾರವನ್ನು ಬಿಡ್ತಾರೆ ಬಿಟ್ಟರೂ ಕೂಡ ಆ ತಿನ್ನಬೇಕು ಅಂತನ್ನುವ ಆಶೆ ಏನಿದೆ ಅದು ಹೋಗೋದಿಲ್ಲ ವರ್ಜಯಿತ್ವಾ ರಸನಾಂ ಅಸೌ ರಸಿ ವರ್ಧತೆ ವರ್ಧತೆ ತಿನ್ನುವಂತಹ ವಿಷಯದಲ್ಲಿ ಆ ರಸನೇಂದ್ರಿಯದ ಆಸಕ್ತಿ ಆಹಾರವನ್ನು ಬಿಟ್ಟರೂ ಇನ್ನಷ್ಟು ಆಸಕ್ತಿ ಬೆಳೀತಾ ಹೋಗುತ್ತೆ ಯಾವಾಗ ದ್ವಾದಶಿ ಬಂದೀತು ಯಾವಾಗ ಅಡಿಗೆ ಮಾಡಿದ್ದಾರೆ ಅಂತ ಕಾಯ್ತಿರ್ತಾನೆ ಆಹಾರ ಬಿಟ್ಟಿದ್ದಾನೆ ನಿಗ್ರಹ ಮಾಡಿದ್ದಾನೆ ಆದರೂ ಕೂಡ ಆ ಸೆಳೆತ ಹೋಗೋದಿಲ್ಲ ಈ ರಸವನ್ನು ಬಿಟ್ಟರೂ ಈ ರಸ ಹೋಗೋದಿಲ್ಲ ರಸೋ ರಾಗ ಮಾನಸಿಕವಾದಂತಹ ಏನೋ ಒಂದು ಅಪೇಕ್ಷೆ ಇದೆ ಅದನ್ನು ಮೀರ್ಲಿಕ್ಕಾಗೋದಿಲ್ಲ ತಾವಜ್ಜಿತೇಂದ್ರಿಯೋ ಆದರೆ ಒಂದು ತಿಳಿಯಿರಿ ಅದನ್ನ ಗೆಲ್ಲದೆ ಇದ್ರೆ ಅರ್ಥವೇ ಇಲ್ಲ ಇನ್ನು ಉಳಿದದ್ದನ್ನು ಗೆದ್ದರೂ ಪ್ರಯೋಜನ ಇಲ್ಲ ಎಲ್ಲ ಇಂದ್ರಿಯಗಳನ್ನು ಗೆಲ್ಲುವುದು ಸುಲಭ ರಸನೇಂದ್ರಿಯವನ್ನು ಗೆಲ್ಲುವುದು ಕಷ್ಟ ಕಷ್ಟ ಅಂದರೆ ಅದೊಂದನ್ನು ಬಿಟ್ಟು ಇನ್ನುಳದದ್ದನ್ನು ಅಷ್ಟೇ ನಾನು ಮಾಡ್ತೇನೆ ಅಂದರೆ ಅರ್ಥ ಇಲ್ಲ ರಸನೇಂದ್ರಿಯವನ್ನು ಗೆಲ್ಲಲೇಬೇಕು ತಾವಜ್ಜಿತೇಂದ್ರಿಯೋ ಅನಸ್ಯಾದ್ ವಿಜಿತ ಅನ್ಯೇಂದ್ರಿಯ ಪುಮಾನ್ ನಜಯೇದ್ರಸನಂ ಯಾವಜ್ಜಿತೇ ರಸೇ ಇನ್ನೆಲ್ಲ ಇಂದ್ರಿಯಗಳನ್ನು ಗೆದ್ದರೂ ರಸನೇಂದ್ರಿಯವನ್ನು ಗೆಲ್ಲದೇ ಇದ್ದರೆ ಅವನು ಯಾವುದನ್ನು ಗೆಲ್ಲದಿದ್ದಂತೆ ಅದೊಂದನ್ನು ಗೆದ್ದರೆ ಇನ್ನುಳದದ್ದನ್ನು ಗೆದ್ದಂತೆ ರಸನೇಂದ್ರಿಯದ ಮೇಲೆ ನಿಗ್ರಹ ಇದೆ ಅತ್ಯಂತ ಹಿತವಾದ ಮಿತವಾದ ವಿಹಿತವಾದ ಯೋಗ್ಯವಾದ ಆಹಾರವನ್ನೇ ಗ್ರಹಣ ಮಾಡ್ತಾನೆ ಅಂದರೆ ಎಲ್ಲ ಇಂದ್ರಿಯಗಳ ನಿಗ್ರಹ ಅವನಿಗೆ ಬಂದುಬಿಡ್ತದೆ ಅದಿಲ್ಲ ಅಂದರೆ ಯಾವುದೂ ಬರೋದಿಲ್ಲ ಜೊತೆಗೆ ಎಲ್ಲ ಇಂದ್ರಿಯಗಳ ಇನ್ನೊಂದು ಅರ್ಥ ರಸ ಅಂದರೆ ಮಾನಸಿಕವಾದ ಭಾವನೆ ಎಲ್ಲ ಇಂದ್ರಿಯಗಳ ನಿಗ್ರಹ ಇದೆ ಆದರೆ ಮನಸ್ಸಿನಲ್ಲಿ ಅದರ ಬಗ್ಗೆ ಇರುವಂತಹ ಏನೊಂದು ಆಶೆ ಇದೆ ಆಸಕ್ತಿ ಇದೆ ಅದನ್ನು ಗೆಲ್ಲದೆ ಇದ್ರೆ ಪ್ರಯೋಜನ ಇಲ್ಲ ಆ ರಸವನ್ನು ಗೆಲ್ಲಬೇಕು ಈ ರಸನೇಂದ್ರಿಯವನ್ನೂ ಗೆಲ್ಲಬೇಕು ಎರಡನ್ನೂ ರಸೇ ರಸನೇಂದ್ರಿಯೇ ರಾಗೇವಾ ಅಂತ ತಾಮ್ರಪ್ರಣಯ್ ಹೇಳುತ್ತಾರೆ ಶ್ರೀಮದ್ ಆಚಾರ್ಯರು ಕೂಡ ಗೀತಾಭಾಷ್ಯದಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ವಿಷಯ ವಿನಿವರ್ತಂತೆ ವಿರಾ ನಿರಾಹಾರ ದೇಹಿನಃ ರಸವರ್ಜಂ ರಸೋಪ್ಯಸ ಪರಂ ದೃಷ್ಟ ನಿವರ್ತತೆ ಅಂತ ಅಲ್ಲಿ ರಸ ಅನ್ನುವ ಶಬ್ದಕ್ಕೆ ರಾಗ ಅಂತ ಅರ್ಥವನ್ನು ಹೇಳಿದ್ದಾರೆ ಆಚಾರ್ಯರು ಪಿಂಗಲ ನಾಮ ವೇಶ್ಯಸೀತ್ ವಿಧೇಹನಗರೆ ಪುರ ತಸ್ಯ ಮೇ ಕಿಂಚಿನ್ ನಿಬೋಧ ನೃಪಸತ್ತಮ ಪಿಂಗಲ ಅನ್ನುವಂತಹ ವೇಶ್ಯಾಸ್ತ್ರೀ ಇದ್ದಾಳೆ ಅವಳನ್ನು ನೋಡಿ ನಾನು ಕಲತೆ ಅವಳು ತನ್ನ ಗೃಹದ್ವಾರದಲ್ಲಿ ನಿಂತು ಜಾರರಿಗಾಗಿ ಪುರುಷರಿಗಾಗಿ ಕಾಯ್ತಾ ಇರ್ತಾಳೆ ತನ್ನ ಕರಾರಿಗೆ ಒಪ್ಪಿಕೊಂಡರೆ ಅಷ್ಟು ಹಣವನ್ನು ಕೊಟ್ಟರೆ ಮಾತ್ರ ಅವರಿಗೆ ತಾನು ಸುಖವನ್ನು ನೀಡುತ್ತಾಳೆ ಒಂದು ದಿನ ಯಾರೂ ಸಿಗೋದಿಲ್ಲ ಇವಳು ಹೇಳಿದಷ್ಟು ಹಣ ಕೊಡೋದಿಲ್ಲ ಆ ರೀತಿ ಬಹಳ ಕಾಯ್ದು ಕಾಯ್ದು ಕೊನೆಗೆ ರಾತ್ರಿ ಆದಾಗ ಆಲೋಚನೆಯನ್ನು ಮಾಡಿ ಅವಳು ನಿರ್ಧಾರವನ್ನು ಮಾಡ್ತಾಳೆ ಪ್ರಯೋಜನ ಇಲ್ಲ ಇವರ್ಯಾರೂ ನನಗೆ ಸುಖ ಕೊಡುವವರಲ್ಲ ಈ ಅಲ್ಪ ಸುಖಕ್ಕಾಗಿ ಇಂತಹ ಬೆಲೆ ಮಾನವ ಶರೀರವನ್ನು ನಾನು ಹಾಳು ಮಾಡಿಕೊಳ್ತಾ ಇದ್ದೇನಲ್ಲ ನಿಜವಾಗಿ ಸುಖ ಕೊಡುವವರು ಯಾರು ಭಗವಂತ ನಮಗೆ ಸುಖ ಕೊಡುವವ ಆ ಸುಖ ಕೊಡುವ ದೇವರಿಗಾಗಿ ನಾನು ದಾರಿಯಾಕಿ ಕಾಯಬೇಕು ಅವನು ಒಳಗೇ ಇದ್ದಾನೆ ಅವನಿಗಾಗಿ ನಾನು ದಾರಿ ಕಾಯೋ ಪ್ರಶ್ನೆಯೇ ಇಲ್ಲ ಎಂಬುದಾಗಿ ನಿರ್ಧಾರ ಮಾಡಿಕೊಂಡು ವಿರಕ್ತಳಾಗಿದ್ದಾಳೆ ಅವಳಂತಾಳೆ ನಿರ್ವೇದ ಆಶಾಪಾಶಾಂ ಪುರುಷಸ್ ಯಥಾಹ್ಯಸಿಹಿ ನಹ್ಯಂಗಾಜಾತ ನಿರ್ವೇದ ದೇಹಬಂಧಂ ಜಿಹಾಸತಿ ನಹ್ಯಂಗ ಅಂತಾಗಿದೆ ಅದು ನಹ್ಯಂಗಾಜಾತ ನಿರ್ವೇದ ಯಾರಿಗೆ ವೈರಾಗ್ಯ ಬರೋದಿಲ್ಲ ಅವರೆಂದಿಗೂ ಈ ದೇಹದ ಬಂಧನದಿಂದ ಮುಕ್ತರಾಗಲು ಸಾಧ್ಯ ಇಲ್ಲ ಆಶಾಪಾಶಗಳಿಗೆ ಒಂದು ಕತ್ತರಿಸುವ ಖಡ್ಗ ಅಂದರೆ ಅದೇ ವೈರಾಗ್ಯ ವೈರಾಗ್ಯವೆಂಬ ಖಡ್ಗದಿಂದ ನಮ್ಮ ಆಶೆಯೆಂಬ ಪಾಶಗಳನ್ನು ಕತ್ತರಿಸಿ ದೇಹದ ಬಂಧನದಿಂದ ನಾವು ಮುಕ್ತರಾಗಬೇಕೇ ಹೊರತು ಈ ಪಾಶಗಳಿಂದ ಕಟ್ಟಿಕೊಂಡು ಒಳಗೆ ಸಾಯಬಾರದು ಅಹೋ ಮೇ ಮೋಹವಿತತಿಮ್ ಪಶ್ಯತ ಅಭಿಜಾತ್ ಅಭಿಜಿತಾತ್ಮನಃ ನನ್ನ ಹಣೆಬರಹ ನೋಡಿ ದುಷ್ಟರಾದ ವ್ಯಕ್ತಿಗಳಿಂದ ನನ್ನ ಕಾಮವನ್ನು ಪೂರ್ಣ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತಹ ಮೂರ್ಖಳ ನಾನು ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯ ಮಿಮಂ ವಿವಹಾಯ ಅಕಾಮದಂ ದುಃಖ ಭಯಾತಿಶೋಕ ಮೋಹಪ್ರದಂ ತುಚ್ಛಮಹಂಭಜ್ಞ ಹೃದಯದಲ್ಲಿಯೇ ಇದ್ದು ನನಗೆ ಎಲ್ಲ ವಿಧವಾದ ಸಂಪತ್ತನ್ನೂ ನೀಡಿ ಆನಂದವನ್ನೂ ನೀಡಿ ಒಂದು ದಿನ ಅಲ್ಲ ಅನಂತ ಕಾಲದವರೆಗೆ ನನಗೆ ಸುಖ ಕೊಡುವುದಕ್ಕಾಗಿ ಒಳಗೇ ದೇವರಿದ್ದಾಗ ಯಾರೋ ತುಚ್ಚರಾದ ಹೇಯರಾದ ಅಶಾಶ್ವತರಾದ ನಶ್ವರರಾದ ಮರ್ತ್ಯರಾದ ಈ ದುರ್ಜನರನ್ನು ನಾನು ವಿನಾಕಾರಣವಾಗಿ ನಂಬಿದ್ದೇನಲ್ಲ ಅಂತ ಪಶ್ಚಾತ್ತಾಪ ಪಟ್ಟಿದ್ದಾಳೆ ಪಶ್ಚಾತ್ತಾಪ ಪಟ್ಟು ಹೇಳ್ತಾಳೆ ಅಹೋಮಯಾತ್ಮ ಪರಿತಾಪಿತೋ ವ್ರತ ಅತ್ಯಂತ ಹೀನವಾದ ಈ ವೃತ್ತಿಯಿಂದ ನನ್ನ ಜೀವನವನ್ನು ನಾನು ಹಾಳು ಮಾಡಿಕೊಂಡೆ ಇನ್ನು ಮೇಲೆ ನಾನು ಈ ತರಹದ ವೃತ್ತಿಯನ್ನು ಬಿಟ್ಟು ಸಾಧನೆಯನ್ನು ಮಾಡುತ್ತೇನೆ ಅಂತ ವಿರಕ್ತಳಾಗಿ ಯದಸ್ಥಿಭಿರ್ ನಿರ್ಮಿತ ವಂಶವಂಶ್ಯಸ್ಥೂಣಂ ತ್ವಚಾರೋಮನ ಕೈಪಿನ ಕ್ಷರಣವದ್ವಾರ ಮಗಾರಮೇತೂತ್ರಪೂರ್ಣಂ ಮಧುಪೈತಿ ಕಾನ್ಯ ಎಲುಬು ಒಂದು ಕಡೆಗೆ ಬಿದ್ದಿದೆ ಅಂತಂದರೆ ಅೋ ಮೈಲಿಗೆ ಅಂತ ಅದನ್ನು ದಾಟಿ ಹೋಗ್ತಾನೆ ಮುಟ್ಟಿದರೆ ಸ್ನಾನ ಮಾಡ್ತಾನೆ ಚಳುವಳಿಕೆ ಇದ್ದವ ಇಲ್ಲದೆ ಇದ್ದರೆ ಹೇಸಿಗೆ ಅಂತಾದರೂ ದೂರ ಸರಿಸಿ ಹೋಗ್ತಾನೆ ಸಾಮಾನ್ಯ ಮಾನವ ಆದರೆ ಈ ದೇಹದೊಳಗೆ ಇದ್ದದ್ದೇನು ಯಾವ ರೀತಿ ಹಳೆ ಕಾಲದ ಮನೆಗಳಲ್ಲಿ ಒಂದು ದೊಡ್ಡದಾದ ಬಿದಿರಿನ ಕಟ್ಟಿಗೆಯನ್ನು ಹಾಕಿ ಚಿಕ್ಕ ಚಿಕ್ಕ ಬಿದಿರಿನ ಕಟ್ಟಿಗೆಗಳನ್ನು ಮಧ್ಯದಲ್ಲಿ ಜಂತಿ ಹಾಕಿ ಸಣ್ಣ ಸಣ್ಣ ಕಟ್ಟಿಗೆಗಳನ್ನು ಜೋಡಿಸ್ತಾರೆ ಹಾಗೆ ಈ ದೇಹದಲ್ಲಿ ದೊಡ್ಡದಾದ ಒಂದು ಮಧ್ಯದಲ್ಲಿರುವಂತಹ ಎಲುಬು ಅದಕ್ಕೆ ಅಕ್ಕಪಕ್ಕದಲ್ಲಿ ಎಲುಬುಗಳಿವೆ ಅವುಗಳೇ ಅಡ್ಡ ಕಟ್ಟಿಗೆಯನ್ನು ಹಾಕಿದಂತೆ ಇದೊಂದು ಮನೆ ಇದ್ದಾಗೆ ಈ ಮನೆಗೆ ಯಾವುದು ಕಂಬಗಳು ಕೈ ಕಾಲು ಈ ಎಲ್ಲ ಎಲಬುಗಳು ಕಂಬ ಇದ್ದ ಹಾಗೆ ಹಿಂದಿನ ಬೆನ್ನಿನಲ್ಲಿರುವಂತಹ ಎಲುಬು ಇದು ಮೇಲಿನ ಜಂತಿ ಇದ್ದ ಹಾಗೆ ಅಕ್ಕಪಕ್ಕದಲ್ಲಿರುವಗಳು ಸಣ್ಣ ಕಟ್ಟಿಗೆಗಳಿದ್ದಾಗೆ ಇಂತಹ ಎಲುಬುಗಳಿಂದಲೇ ಮಾಡಿದ ಮನೆ ಎಲುಬುಗಳಿಂದಲೇ ಮಾಡಿದ ತಟ್ಟೆ ಊಟ ಮಾಡಿದರೆ ಮಾಡ್ತೀರಾ ಎಲುಬು ಮುಟ್ಟಿದರೆ ಹೇಸಿಗೆ ಅಂತ ಅಂದ್ಕೊಳ್ತೀರಿ ಅಂತಹ ಎಲುಬುಗಳಿಂದಲೇ ನಿರ್ಮಾಣ ಮಾಡಿದಂತಹ ದೇಹ ಇದು ಇಲ್ಲಿರುವಂತಹ ಒಂಬತ್ತು ದ್ವಾರಗಳಿಂದ ಬರೀ ಹೊಲಸು ರಕ್ತ ಮೂತ್ರ ಮಲ ನಾನಾ ವಿಧವಾದಂತಹ ಕಫ ವಾತಗಳಲ್ಲ ಕೂಡಿದಂತಹ ಈ ಹೇಯವಾದ ತುಚ್ಛವಾದ ದೇಹ ಇದೇ ಬಹಳ ಶ್ರೇಷ್ಠ ಅಂತ ತಿಳಿದು ಇದರ ಭೋಗವೇ ಬಹಳ ದೊಡ್ಡ ಸುಖ ಅಂತ ತಿಳಿತೇವಲ್ಲ ಇದಕ್ಕಿಂತಹ ದೊಡ್ಡ ಮೌಢ್ಯ ಇನ್ನೇನು ಪ್ರಪಂಚದೊಳಗೆ ಅಂತಂತಾಳೆ ಆದ್ದರಿಂದ ಉಳದೆಲ್ಲ ಜನರು ಅನಾಯಾಸವಾಗಿ ನಿಶ್ಚಿಂತವಾಗಿದ್ದಾರೆ ಇಡೀ ಈ ವಿದೇಹ ದೇಶದಲ್ಲಿ ನಾನೊಬ್ಬಳು ಈ ದುರ್ಜನರಿಂದ ಭೋಗವನ್ನು ಬಯಸಿ ನಿದ್ರೆ ಇಲ್ಲದೆ ಒದ್ದಾಡ್ತಾ ಇದ್ದೇನೆ ಸರ್ವಥಾ ಇದನ್ನು ಮಾಡೋದಿಲ್ಲ ದೇವರನ್ನೇ ಭಜಿಸ್ತೇನೆ ಪತಿಯನ್ನಾಗಿ ಪಡೆಯೋದಾದರೂ ದೇವರನ್ನೇ ಪಡಿತೇನೆ ಸುಹೃತ್ ಪ್ರೇಷ್ಠತಮೋನಾಥ ಆತ್ಮಾಚಾಯಂ ಶರೀರಿಣಂ ತಂ ವಿಕ್ರೀಯ ಆತ್ಮನೈಿವಾಹಂ ರಮೇಣೇನ ಯಥಾರಮ ಹಣ ತೆಗೆದುಕೊಂಡು ನನ್ನ ದೇಹವನ್ನು ಅವನಿಗೆ ಕೊಡುವುದಲ್ಲ ನನ್ನ ದೇಹವನ್ನೇ ಅವನಿಗೆ ಅರ್ಪಿಸಿ ಅವನನ್ನೇ ನಾನು ಪಡೆಯುತ್ತೇನೆ ನನ್ನ ದೇಹದಿಂದಲೇ ನಾನು ಅವನನ್ನು ಕೊಂಡುಕೊಳ್ತೇನೆ ಅರ್ಥಾತ್ ಅವನನ್ನು ನಾನು ಹೊ ಹೊಂದುತ್ತೇನೆ ಅವನ ಅನುಗ್ರಹವನ್ನು ಪಡಿತೇನೆ ಅವನಿಂದ ನಾನು ಸುಖವನ್ನ ಪಡ್ತೇನೆ ಅಂತ ಅಯ್ಯೋ ದೇವರನ್ನ ತಂದೆ ಅಥವಾ ತಾತ ಮುತ್ತಾತ ಅಂತ ನಾವು ಕಾಣಬೇಕು ಬ್ರಹ್ಮದೇವರೇ ನಮ್ಮ ತಾತ ಪಿತಾಮಹ ದೇವರು ನಮಗೆ ಪ್ರಪಿತಾಮಹ ಅದನ್ನು ಬಿಟ್ಟು ಇವಳು ಗಂಡ ಅಂತ ಉಪಾಸನೆ ಮಾಡ್ತಾಳಲ್ಲ ಹೇಗೆ ಲಕ್ಷ್ಮೀದೇವಿ ಮಾತ್ರ ಹಾಗೆ ಮಾಡಬೇಕಲ್ವಾ ಅಂದರೆ ಹೌದು ಲಕ್ಷ್ಮೀದೇವಿಯ ಆವೇಶ ಇರುವ ಕೆಲವು ಅಪ್ಸರಾಸ್ತ್ರೀಯರಿಗೆ ಕೆಲವು ಪ್ರಸಂಗದಲ್ಲಿ ಭಗವಂತನ ಹೆಂಡತಿಯಾಗುವ ಅವಕಾಶವನ್ನ ದೇವರು ಕೊಡ್ತಾನೆ ಅಂತಹ ಕೆಲವೇ ಜನ ಲಕ್ಷ್ಮೀ ಆವೇಶದಿಂದ ಕೂಡಿದ ಅಪ್ಸರಾಸ್ತ್ರೀಯರಿದ್ದಾರೆ ಅದರಲ್ಲಿ ಒಬ್ಬಳೇ ಈ ಪಿಂಗಲೆಯಾಗಿ ಇಲ್ಲಿ ಅವತಾರ ಮಾಡಿದ್ದು ಅದಕ್ಕಾಗಿ ಅವಳಿಗೆ ಈ ತರಹದ ಚಿಂತನೆ ಬಂದದ್ದು ತಪ್ಪೇನಲ್ಲ ಇವಳೇ ಮುಂದಿನ ಜನ್ಮದಲ್ಲಿ ಪರಮಾತ್ಮನ ಶ್ರೀಕೃಷ್ಣ ಪರಮಾತ್ಮನ ಹೆಂಡತಿಯಾಗಿ ಕುಬ್ಜ ಇವಳೆ ಶ್ರೀಕೃಷ್ಣ ಪರಮಾತ್ಮನ ಹೆಂಡತಿಯಾಗ್ತಾಳೆ ಇವಳಲ್ಲಿಯೇ ವಿಶೋಕ ಎಂಬ ಮಗ ಹುಟ್ಟುತ್ತಾನೆ ಅವನು ಪಂಚರಾತ್ರವನ್ನೆಲ್ಲ ಅಧ್ಯಯನ ಮಾಡಿ ಭೀಮಸೇನ ದೇವರಿಗೆ ಸಾರಥಿಯಾಗ್ತಾನೆ ಹೇಗಿದ್ದು ಹೇಗಾದಳು ನೋಡಿ ಯಾವ ವ್ಯಕ್ತಿ ಅತಿಹೀನವಾದ ವೃತ್ತಿಯಲ್ಲಿದ್ದವಳು ಭೋಗ ಮಾಡುವವರೆಗೆ ಅದೇ ಭೋಗಾಸಕ್ತಳಾದ ವ್ಯಕ್ತಿ ತಾನು ತ್ಯಾಗದಲ್ಲಿ ಆಸಕ್ತಳಾದಾಗ ಯೋಗದಲ್ಲಿ ಆಸಕ್ತಳಾದಾಗ ಅವಳಿಗೆ ಸಿಕ್ಕ ಸ್ಥಾನ ಎಷ್ಟು ದೊಡ್ಡದು ಅಂದರೆ ನೇರವಾಗಿ ಯಾರೋ ಒಬ್ಬ ದೊಡ್ಡ ಸಾಧುವಿನ ಕೈ ಹಿಡಿದಳು ಅಂತಲ್ಲ ಭಗವಂತನ ಕೈಯನ್ನೇ ಹಿಡಿದು ಪರಮಾತ್ಮನಿಂದಲೇ ಸುಖವನ್ನು ಪಟ್ಟು ಮಗನನ್ನು ಪಡೆಯುವಂತಹ ದೊಡ್ಡ ಭಾಗ್ಯವನ್ನು ಪಡೆದಿದ್ದಾಳೆ ಇದು ತ್ಯಾಗ ಮತ್ತು ಭೋಗಗಳಲ್ಲಿರುವ ವ್ಯತ್ಯಾಸ ತ್ಯಾಗದಿಂದ ಆಗುವ ಹೀನಸ್ಥಿತಿ ಭೋಗದಿಂದ ಬರುವ ಉನ್ನತ ಸ್ಥಿತಿ ಯೋಗ್ಯತೆ ಅವಳದ ಎಲ್ಲರಿಗೂ ಪರಮಾತ್ಮನ ಮಡದೇ ಆಗುವ ಭಾಗ್ಯ ಸಿಗತ್ತೆ ಅಂತಲ್ಲ ಆದರೆ ಅವಳಿಗೆ ಆ ಯೋಗ್ಯತೆ ಇತ್ತು ಅಂತ ಆಚಾರ್ಯರು ಹೇಳ್ತಾರೆ ಭಗವದ್ಭಾರಿಯತಾ ಯೋಗ್ಯಾ ಕಾಶ್ಚಿತ್ ಅಪ್ಸರಸ ಸ್ತ್ರೀಯ ರಮಾವೇಶ ಲಕ್ಷ್ಮೀ ಅವೇಶ ಇದ್ದುದರಿಂದ ಕೆಲವರು ಮಾತ್ರ ಹೆಂಡತಿ ಆಗಬಹುದು ಅದು ಕದಾಚಿತ ಯಾವಾಗಲೂ ಅಲ್ಲ ತಾಸ್ವೇಕ ಪಿಂಗಲಾಭವತ್ ಅವರಲ್ಲಿ ಒಬ್ಬಳು ತದನ್ಯಾಸ ಮಹಾನ್ ದೋಷಃ ಭಗವದ್ಭರ್ತಾ ಸ್ಮೃತು ಎಲ್ಲರೂ ನಾನು ದೇವರನ್ನು ಗಂಡ ಅಂತ ತಿಳಿತೇನೆ ಅಂದರೆ ಅದು ಬಹಳ ದೊಡ್ಡದಾದಂತಹ ದೋಷ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಈ ರೀತಿಯಾಗಿ ಅತ್ಯಂತ ವಿರಕ್ತಳಾಗಿ ಅವಳಂತಾಳೆ ಇವರೆಲ್ಲ ನನಗೆ ಎಷ್ಟು ಪ್ರೀತಿಯನ್ನು ಸುಖವನ್ನು ಕೊಡಬಹುದು ತಾವೇ ನಶ್ವರರಾದವರು ಏನು ಪ್ರಯೋಜನ ಇಲ್ಲ ತೇನೋಪಕೃತಮಾದಾಯ ಶಿರಸ ಗ್ರಾಮ್ಯಸಂಗತ ದುರಾಶಾಶರಣಂ ಪ್ರಜಾ ಮಿತಮಧೀಶ್ವರಂ ದೇವರು ಅನುಗ್ರಹ ಮಾಡಿ ಕೊಟ್ಟಿದ್ದಾನೆ ನನಗೆ ಈ ವೈರಾಗ್ಯವನ್ನು ದೇವರು ಕೊಟ್ಟ ದೊಡ್ಡ ವರದಾನ ಅಂದರೆ ವೈರಾಗ್ಯ ಮೈವಂಸ್ಯುರ್ಮಂದ ಭಾಗ್ಯಾಯ ಕ್ಲೇಶ ನಿರ್ವೇದಹೇತವ ಏನಾನುಬಂಧ ನಿರಹೃತ್ಯ ಪುರುಷಶ್ಚಮತಿ ಮಂದಭಾಗ್ಯಗಳಾದ ನನಗೆ ದೇವರು ಈ ನಿರ್ವೇದವನ್ನು ಕೊಟ್ಟದ್ದು ಇದೇನು ಸಾಮಾನ್ಯ ಅಲ್ಲ ವಿಶಿಷ್ಟ ಅನುಗ್ರಹ ಮಾಡಿದ್ದಾನೆ ಅನ್ನೋದಕ್ಕೆ ನನಗೆ ಈ ವೈರಾಗ್ಯ ಬಂದಿದೆ ಈ ವೈರಾಗ್ಯವನ್ನೇ ಅನುಭವಿಸಿ ನಾನು ಉದ್ಧಾರವನ್ನು ಹೊಂದುತ್ತೇನೆ ಅಂತ ಈ ರೀತಿಯಾಗಿ ಹೇಳಿ ಅವಳು ಸುಖವಾಗಿ ಮಲಗಿದಳಂತೆ ಎಂ ವ್ಯವಸಿತ ಮತಿ ದುರಾಶಾಹಕ್ಕಂತದರ್ಶಜಾ ಚಿತ್ವಾ ಉಪಶಮಾಸ್ಥಾಯ ಶಯ್ಯಾಂ ಉಪವಿವೇಶಸ ಅಲ್ಲಿವರೆಗೆ ನಿದ್ರೆಯನ್ನು ಪರಿತ್ಯಾಗ ಮಾಡಿ ಒದ್ದಾಡಿದ ಅವಳು ನಿಶ್ಚಿಂತವಾಗಿ ಮಲಗಿದಳಂತೆ ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾಸಿದ್ಯ ಕಂತಾಶಂ ಸುಖಂ ಸುಶ್ವಾಪಿಂಗಲ ಆಶೆಯೇ ದುಃಖ ನೈರಾಶ್ಯವೇ ಸುಖ ಯಾವ ಆಶೆಯಿಲ್ಲದೆ ಬಂದದ್ದರಲ್ಲಿ ತೃಪ್ತಳಾಗಿ ಪರಮಾತ್ಮನನ್ನು ಚಿಂತನ ಮಾಡ್ತಾ ನಾನಿರಬೇಕು ಅಂತ ನಿರ್ಧಾರ ಮಾಡಿ ನೀವು ಹೀಗೆ ಇರಬೇಕು ಅಂತ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾಳೆ ಅದನ್ನು ನಾನು ಆ ವೇಶ್ಯಾಸ್ತ್ರೀಯಿಂದ ಕಲಿತೆ ಅಂತ ಹೇಳ್ತಾನೆ ಅವಧೂತ पादूजे या व्यवस्थे सत्य